धर्मत्य, ಾಪಾಯ ಧರ್ಮ ಸರ್ವರ್ಮಿಣಿ ಅವತಾರರಿಷ್ಠಾ वसुदेवसुतं देवं, ವಸುತಾ देवकी ಪರಮ कृष्णं ವಂದೇ ಜಗತ್ತು ಜಯತಿ ಜಗತಿ ಮಾಯಕಸ್ತೆ ವಚನವಚನ ಕೇವಲ ಚಾಕಲಯ್ಯ ಧ್ರವಪದಿ ಯಾತೋ ಯತ್ಕೃತ ಧ್ರುವೋಯಂ ಸಕಲಕುಶಲ ಪಾತ್ರ ಬ್ರಹ್ಮಪುತ್ರ नम हमगतली कस्तरति कस्तरति माय यार दाटे यार दाटते अंत प्रश्न कहुता अद्क अनेक उपाय बंद हरगत यो विविध स्थान सेवते यार एका स्थान अथवा निर्जन स्थान आगे सेविसोरू कय दाटली साधन आश्रय से आरगत केवल एका अदर बेड़ो विविध सेवी विविक्त देश सीवित्व हे भगवत भगवदगीत पदे पदे हेल्ता बंद मत श्री रामकृष्ण कूड़ा हे भगवान दर्शन लाभ की ऐनो उपाय अड़ता अड़ता प्रार्थने सत्संग निर्जन वाता हे अव इवतोकबंधम उन्मूल यज्ञ यो यहा ो योक बंध उन्मूलय यार विधव लोकदूल मूलयती अब समेत कित्कु उन्मूलयती मत वापस हुटबार मत वापस ಆ ಒಂದು ಲೋಕಕ್ಕೆ ಸಂಬಂಧಪಟ್ಟಂತಹ ಒಂದು ಅಟ್ಯಾಚ್ಮೆಂಟ್ ಏನಿದೆಯೋ ಅದು ಹುಟ್ಟಬಾರದು ಆ ರೀತಿಯಾಗಿ ಕಿತ್ತು ಎತ್ತಿಬಿಡುದು ಅದಕ್ಕೆ ಉನ್ಮೂಲಯತಿ ಲೋಕಬಂಧ ಅಂದರೆ ಏನು ಸಾಮಾನ್ಯವಾಗಿ ನಮ್ಮ ಶಾಸ್ತ್ರದಲ್ಲಿ ಮೂರು ರೀತಿಯ ಲೋಕಬಂಧವನ್ನು ಹೇಳಿದ್ದಾರೆ ಏಷಣ ಅಂತ ಹೇಳ್ತಾರೆ ಏಷಣ ಏಷಣತ್ರಯ ಅಂತ ಹೇಳ್ತಾರೆ ಪುತ್ರೈಷಣ ಬಿತ್ತೈಷಣ ಲೋಕೈಷಣ ಅಂತ ಮೂರು ಏಷಣ ಅಂದರೆ ಆಸೆ ಪುತ್ರೈಷಣ ಅಂದರೆ ಪುತ್ರ ಹುಟ್ಟಬೇಕು ಅನ್ನುವಂಥ ಒಂದು ಆಸೆ ಮಕ್ಕಳು ಹುಟ್ಟಬೇಕು ಅನ್ನುವಂಥ ಒಂದು ಆಸೆ ಯಾಕೆ ಅಂದರೆ ಅದರಿಂದ ಆತ್ಮನು ತನ್ನತನವನ್ನೇ ಕಾಣುತ್ತಾನೆ ಪುತ್ರನಲ್ಲಿ ತನ್ನೇ ಕಾಣುತ್ತಾನೆ ಯಾವಾಗಲೂ ತಾನು ಇರಬೇಕು ಅಂತ ಒಂದು ಆಸೆ ಹೀಗಾಗಿ ಪುತ್ರ ಹುಟ್ಟುವುದಕ್ಕೆ ತಾನೇ ಇನ್ನೊಮ್ಮೆ ಹುಟ್ಟಿದೆ ತಾನೇ ಇನ್ನೊಮ್ಮೆ ಹುಟ್ಟಿದೆ ಅಂದರೆ ತಾನು ತನ್ನ ಏನೊಂದು ಅಮೃತತ್ವ ಇದೆಯೋ ತನ್ನ ಪುತ್ರನ ಮೂಲಕ ಅವನು ಸಂಪಾದನೆ ಮಾಡ್ದ ಅಂತ ಅವನು ತಿಳ್ಕೊಳ್ತಾರೆ ಅದಕ್ಕೋಸ್ಕರ ಪ್ರಜಾಸಂತತಿ ಅದು ವಿಚ್ಛೇದನವಾಗಬಾರದು ಅಂತ ಹೇಳಿ ತೈತ್ರಿಯೋಗಲು ಅದು ಉಪದೇಶ ಮಾಡ್ತಾರೆ ಗುರುಗಳು ಪ್ರಜಾಸಂತವೇತ್ತೀ ಅಂತ ಗುರುಗಳು ವೇದಾನುಶಾಸನ ಮಾಡುವಾಗ ಅದನ್ನು ಶಿಷ್ಯರಿಗೆ ಹೇಳ್ತಾರೆ ಹಾಗೆಯೇ ಅದೊಂದು ಆಸೆ ಪುತ್ರ ಯಾಕೆ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ದ್ವಿಜ ಅಂತ ಹೇಳಿದ್ರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಈ ಮೂರು ಜಾತಿಯವರಿಗೆ ಯಜ್ಞ ಮಾಡುವುದಕ್ಕೆ ಹಕ್ಕು ಆ ಯಜಮಾನನಿಗೆ ಯಾವಾಗ ಬರ್ತಿತ್ತು ಅಂತ ಹೇಳಿದ್ರೆ ಜಾತಪುತ್ರ ಕೃಷ್ಣಕೇಶಿ ಅಂತ ವೇದದಲ್ಲಿ ವಾಕ್ಯವಿದೆ ಮಗ ಹುಟ್ಟಿರ್ಬೇಕಂತ ಕೃಷ್ಣಕೇಶಿ ತಲೆ ಕಪ್ಪಾಗೆ ಇರಬೇಕು ಅಂದರೆ ಬೆಳ್ಳಗಾಗಿರಬಾರ್ದು ಮುದುಕನಾದ್ಮೇಲೆ ಏನು ಮಾಡ್ಲಿಕ್ಕೆ ಧರ್ಮ ಸಂಪಾದನೆ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಮಗ ಹುಟ್ಟಿದ ತಕ್ಷಣ ಅಂದರೆ ಆ ವಯಸ್ಸಿಗೆ ಬಂದ ನಂತರ ಅಂತ ಅರ್ಥ ಕೆಲವರಿಗೆ ಬೇಗನೆ ತಲೆ ಕೂತ ಹಣ್ಣಾಗಿರ್ಬೋದು ಆ ವಿಷಯ ಬೇರೆ ಆದರೆ ಮಗ ಹುಟ್ಟಿರಬೇಕು ಅಂದರೆ ಸಪತ್ನೀಕನಾಗಬೇಕು ಅಂತ ಇನ್ನೊಂದು ಹೆಂಟಿ ಇರಬೇಕು ಅನ್ನೋದು ಮೂಲ ಯಾಕೆ ಅಂದರೆ ಎಲ್ಲ ಯಜ್ಞ ಕಾರ್ಯಗಳಿಗೆ ಸಪತ್ನೀಕನಾಗಿಯೇ ಅವನು ವ್ರತವನ್ನು ಕೈಗೊಳ್ಳಬೇಕು ಅಂತ ವೇದದಲ್ಲಿ ಇದೆ ಮದುವೆ ಆಗದೆ ಅವನು ಯಜ್ಞ ಮಾಡಲಿಕ್ಕೆ ಅನರ್ಹ ಯೂಸ್ಲೆಸ್ ಅವನಿಗೆ ಯಾವುದೇ ಒಂದು ಇದಿಲ್ಲ ಅದಕ್ಕೋಸ್ಕರ ಮೀಮಾಂಸಕರು ಏನು ಮಾಡ್ತಾ ಇದ್ರು ಅಂದರೆ ಅದಕ್ಕೋಸ್ಕರ ಈ ಶಂಕರಾಚಾರ್ಯ ಹೋದಾಗ ಅವರು ಇವನ್ ಯಾಕೆ ನಾನು ಮುಖ ತೋರಿಸಬೇಕು ಅಯೋಗ್ಯ ಅಂತ ಸನ್ಯಾಸಿಗಳು ಅಯೋಗ್ಯರು ಅಂತ ಮೀಮಾಂಸಗಳ ಪ್ರಕಾರ ಏನು ಅಂತ ಯಾರು ಕುಂಟರು ಕುರ್ರು ಯಾವ ಧಾರ್ಮಿಕ ಕಾರ್ಯ ಕೆಲಸಗಳಿಗೂ ಅಯೋಗ್ಯರು ಅವರು ಮಾತ್ರ ಸನ್ಯಾಸ ಸ್ವೀಕರಿಸ್ರು ಯಾಕಂದ್ರೆ ಅವರಿಗೆ ಸನ್ಯಾಸ ಅಂದ್ರೆ ಏನಿಲ್ಲ ಒಮ್ಮೆ ಕಾಲ ಕಳೆಯಲಿಕ್ಕೆ ಅಂತ ಯಾಕಂದ್ರೆ ಅವರ ಗುರಿ ಏನಾಗಿತ್ತು ಯಜ್ಞ ಮಾಡಬೇಕು ಇಲ್ಲಿ ಅದೃಷ್ಟ ಉತ್ಪಾದನೆ ಮಾಡ್ಕೊಳ್ಬೇಕು ಅದೃಷ್ಟ ಅಂತ ಯಜಮಾನನ ಆತ್ಮದಲ್ಲಿ ಅದೃಷ್ಟ ಅಂತ ಉತ್ಪಾದನೆ ಆಗ್ತಾರೆ ಅವರು ಹೇಳುವುದೊಂದು ಅದು ಥಿಯರಿ ಆ ಅದೃಷ್ಟವೇ ಅವನನ್ನ ಕೊನೆಗೆ ದೇಹ ಬಿದ್ದ ಮೇಲೆ ಅವನನ್ನ ಆಯಾ ಲೋಕಗಳಿಗೆ ಕರ್ಕೊಂಡು ಹೋಗುತ್ತೆ ಯಾವ ಒಂದು ಆಸೆಯಿಂದ ಈ ಒಂದು ಯಾಗವನ್ನು ಮಾಡಿದ್ನೋ ಕ್ಯೋತಿಷ್ಠವನ್ನು ಮಾಡಿದ್ರು ಸ್ವರ್ಗ ಅಗ್ನಿಹೋತ್ರವನ್ನು ನಿರಂತರವೂ ಮಾಡಿದರೆ ಸ್ವರ್ಗ ಹೀಗೆ ಅಶ್ವವೇನ ಮಾಡಿದರೆ ಈ ರೀತಿ ಈ ರೀತಿಯಾದಂಥ ಯಾವುದೊಂದು ಸಂಕಲ್ಪ ಅವನು ಅವನು ಮಾಡ್ತಾ ಇದ್ನೋ ಆ ಸಂಕಲ್ಪವು ಅದೃಷ್ಟ ರೀ ಒಂದು ರೂಪದಲ್ಲಿ ಅವನ ಹೃದಯದಲ್ಲಿ ಇರ್ತದಂತೆ ಅವ್ರ ಪ್ರಕಾರ ಅವನು ತೀರಿ ಹೋದ್ಮೇಲೆ ಶರೀರ ಪಾತವಾದ ಅದು ಅವನನ್ನು ಆಯಾ ಲೋಕಕ್ಕೆ ಕರೆದುಕೊಂಡು ಹೋಗ್ತದೆ ಸೊ ಅದಕ್ಕೋಸ್ಕರ ಪುತ್ರ ಬೇಕು ಅಂತ ಹೇಳಿ ಅವರು ಬಯಸ್ತಾ ಇದ್ರು ಇದು ಪುತ್ರ ಈಶ ಇದರಿಂದ ಅಟ್ಯಾಚ್ಮೆಂಟ್ ಲೋಕಕ್ಕೆ ಹೌದು ಪುತ್ರ ಈಶ ಆದ್ಮೇಲೆ ಈಗ ಯಜ್ಞಿಯಾಗಿಗಳನ್ನು ಮಾಡಬೇಕು ಪತ್ನಿ ಇದ್ದಾಳೆ ಸಂಸಾರ ನಿರ್ವಹಣೆ ಮಾಡಬೇಕು ಏನ್ ಬೇಕು ವಿತ್ತ ಬೇಕು ಸಂಪತ್ತು ಬೇಕು ವಿತ್ತ ಅಂದ್ರೆ ಸಂಪತ್ತು ವಿತ್ತ ಬೇಕೇ ಬೇಕು ಸಂಸಾರ ಅನ್ನಿಸಬೇಕಾದ್ರೆ ಅಥವಾ ಧರ್ಮ ಕಾರ್ಯನಿಸಬೇಕಾದ್ರು ಕೂಡ ಯಜ್ಞವಿಲ್ಲದೆ ಯಜ್ಞಕ್ಕೆ ಸಂಪತ್ತು ಇಲ್ಲದೆ ಅವನು ಯಜ್ಞ ಮಾಡ್ಲಿಕ್ಕೆ ಹದ್ವೇ ಇಲ್ಲ ಹದ್ವೇ ಇಲ್ಲ ಅದಕ್ಕೋಸ್ಕರ ಚಾಣಕ್ಯ ಕೌಟಿಲ್ಯ ಒಂದು ಕಡೆ ಸುಂದರವಾಗಿ ಹೇಳ್ತಾನೆ ತನ್ನ ಅರ್ಥಶಾಸ್ತ್ರದಲ್ಲಿ ವಿತ್ತ್ ಹಿ ಧರ್ಮ ಮೂಲ ವಿತ್ತ ಸಂಪತ್ತು ಧರ್ಮಕ್ಕೆ ಮೂಲ ಅಂತ ನಾವು ಹೇಳೋದು ಧರ್ಮವೇ ಎಲ್ಲಕ್ಕೂ ಮೂಲ ಅಂತ ಅದು ಧರ್ಮ ಕಾರ್ಯ ಮಾಡುವುದಾದ್ರೆ ಹೇಗೆ ಧರ್ಮ ಅಂದರೆ ಇಲ್ಲಿ ಯಜ್ಞ ಆಗಿಬಿಡುತ್ತೆ ಅವರಿಗೆ ಬೇರೆ ಯಾವ ಧರ್ಮಕಾರಿಯ ಉಪಯೋಗ ಇಲ್ಲ ಯಾವ ಧರ್ಮ ಕಾರ್ಯವೂ ಅವರಿಗೆ ಇದಿಲ್ಲ ನೀವು ಸುಳ್ಳೇಳಿ ಸತ್ಯ ಹೇಳಿ ಅಥವಾ ಅಹಿಂಸೆ ಮಾಡಿ ಹಿಂಸೆ ಮಾಡಿ ಅದು ಮಾಡಿ ಇದು ಮಾಡಿ ಅದಲ್ಲ ಲೆಕ್ಕ ಅವರ ಪ್ರಕಾರ ಧರ್ಮ ಅಂದರೆ ಯಜ್ಞ ಯಾಗ ಅದೊಂದೇ ಧರ್ಮ ಮೀಮಾಂಸರ ಪ್ರಕಾರ ಆ ಕಾಲದ ವೈದಿಕರ ಪ್ರಕಾರ ಹೀಗಾಗಿ ಯಜ್ಞ ಮಾಡಬೇಕಾದ್ರೆ ಸಂಪತ್ತು ಬೇಕು ಅದಕ್ಕೋಸ್ಕರ ಅವನು ತುಡಿತ ಆಗ ವಿತ್ತೈಷಣ ಇದರಿಂದ ಕೂಡ ಅವನಿಗೆ ಬಂಧನ ಲೋಕಕ್ಕೆ ಬಂಧನ ಉಂಟಾಗುತ್ತೆ ಇದು ಎರಡನೇ ಬಂಧನ ನಂತರ ಬರುತ್ತೆ ಲೋಕೈಷಣ ಲೋಕೈಷಣ ಅಂತ ಹೇಳಿದ್ರೆ ಯಾವುದು ಬೇಕಾದ್ರೂ ಒಂದು ಈ ಲೋಕದಲ್ಲಿ ನಾನು ಒಳ್ಳೆಯ ಹೆಸರನ್ನು ಗಳಿಸಿ ಹೋಗಬೇಕು ಒಳ್ಳೆ ಹೆಸರನ್ನು ನಾನು ಸಂಪಾದನೆ ಮಾಡಿ ನಾನು ಈ ಲೋಕವನ್ನು ಬಿಟ್ಟು ಹೋಗಬೇಕು ಒಳ್ಳೆ ಹೆಸರು ಬೇಕು ಕೀರ್ತಿ ಕೀರ್ತಿಯ ಆಸೆ ಬದ್ಧನಾಗಿ ಅನೇಕ ಕಾರ್ಯಗಳನ್ನ ಮಾಡ್ತಾ ಹೋಗ್ತಾನ ಏನ್ ಬೇಕಾದ್ರು ಮಾಡ್ತಾನೆ ಕೀರ್ತಿಗೋಸ್ಕರ ಏನ್ ಬೇಕಾದ್ರು ಮಾಡ್ತಾ ಈಗಿನ ಕಾಲದಲ್ಲಿ ಇದೆಯಲ್ಲ ಅವನು ತುಂಬಾ ಸುಂದರವಾಗಿರುತ್ತೆ ಶ್ಲೋಕ ನೆನಪಿಲ್ಲ ಅಂದ್ರೆ ಕಲಿವಿಡಂಬನಂ ಅಂತ ಹೇಳಿ ಸುಂದರವಾಗಿ ನೀಲಕಂಠಿ ದೀಕ್ಷಿದ್ರು ಒಂದು ಕಲಿಯುಗದಲ್ಲಿ ಯಾವ ರೀತಿ ಇರ್ತದೆ ಲೋಕ ಅನ್ನೋದನ್ನ ಹೇಳ್ತಾ ಸುಂದರವಾದಂತಹ ಒಂದು ಉದಾಹರಣೆಯಿಂದ ಹೇಳ್ತಾರೆ ಹೇಗಾದ್ರೂ ಮಾಡಿ ಕತ್ತೆ ಮೇಲೆ ಕೂತ್ಕೊಂಡು ಅರ್ಚಿ ನಡುಬೀದಿಯಲ್ಲಿ ಬತ್ತದೆಯಾಗಿ ಹೋಗಿ ಹೆಸರನ್ನು ಸಂಪಾದನೆ ಮಾಡಬೇಕು ಇದು ಕಲಿಯುವದ ಲಕ್ಷಣ ಈಗ ಹಾಗೆ ಆಗುತ್ತೆ ಹಾಗೆ ಆಗುತ್ತೆ ನಿಮ್ಗೆ ಗೊತ್ತಿರಬೇಕು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಇಂಡಿಯಾ ಟೀಮ್ಗೆ ಎದ್ರೆ ಏನಾಗತ್ತೆ ಅಂತ ಒಬ್ರು ಯಾರೋ ಹೇಳಿ ಅದೊಂಥರ ಅಪಹಾಸ್ಯ ಕ್ರೀಡಾ ನಮ್ಮ ಸಂಸ್ಕೃತಿ ಅಲ್ಲವೂ ಅಲ್ಲ ನನ್ನ ಹೇಳಿಕೋದಿಲ್ಲ ಹಿಂಗೇ ಹಳೆ ಗೊತ್ತಾಗುತ್ತೆ ಹೀಗೆ ಹೇಗಾದರೂ ಮಾಡಿ ನಾನು ಕೀರ್ತಿಯನ್ನು ಸಂಪಾದನೆ ಮಾಡಬೇಕು ಅಂತ ಅಥವಾ ಲೋಕ ಇಲ್ಲಿ ಭೂಮಂಡಲದ ಮೇಲೆ ಇರ್ತಕ್ಕಂತಹ ಒಂದು ಇದು ಆಗೋದು ಯಾವುದು ಅಧಿಕಾರ ನಾನು ಇಡೀ ಭೂಮಂಡಲಕ್ಕೆ ಸಮ್ರಾಟ್ ಆಗಬೇಕು ರಾಜನಾಗಬೇಕು ಪವರ್ ಪೊಸಿಷನ್ ಇದು ಅಥವಾ ನನಗೆ ಸ್ವರ್ಗ ಲೋಕ ಸಿಕ್ಲಿ ಬ್ರಹ್ಮ ಲೋಕ ಸಿಕ್ಕಲಿ ಮಹಾಲೋಕ ಸಿಗ್ಲಿ ಜನೋ ಲೋಕ ಸಿಕ್ಲಿ ಈ ರೀತಿ ಆ ಲೋಕಕ್ಕೆ ಸಂಬಂಧಪಟ್ಟಂತಹ ಅಟ್ಯಾಚ್ಮೆಂಟ್ ಇದೆಲ್ಲ ಲೋಕೈಷಣ ಅಂತ ಈ ಮೂರರು ಈ ಮೂರರ ವಾಸನೆ ಇರೋದ್ರ ತನಕ ಆ ಮನಸ್ಸು ಮಮ ಅನ್ನೋದು ಬಿಡುವುದಿಲ್ಲ ನನ್ನದು ಅನ್ನೋದು ಬಿಡುವುದಿಲ್ಲ ನನ್ನದು ಅನ್ನೋ ತನಕ ಎಲ್ಲಿ ತನಕ ಅದು ಬಿಡುದಿಲ್ಲ ಹಿಡ್ಕೊಂಡಿರುತ್ತದು ನನ್ನ ಲೋಕ ನನ್ನ ಪುತ್ರ ನನ್ನ ಸಂಪತ್ತು ಅಲ್ಲಿ ತನಕ ಅದು ಶುದ್ಧವಾದಂತಹ ಅಹಂಕಾರದ ನಿಲ್ಲಾಗುವುದಿಲ್ಲ ಆ ಅಹಂಕಾರವನ್ನು ಭಗವಂತನಿಗೆ ಅರ್ಪಿಸಲಿಕ್ಕಾಗುದಿಲ್ಲ ಯಾಕಂದ್ರೆ ಎಲ್ಲ ಅಹಂಕಾರದ ನೈನ್ಟಿ ನೈನ್ ಜಗತ್ತು ಹೀರ್ತಾ ಇರುತ್ತದೆ ಜಗತ್ತು ಒಂದ್ಸಲ ಹೀರಿದ್ದನ್ನು ಭಗವಂತನಿಗೆ ಒಪ್ಪಿಸ್ಲಿಕ್ಕಾಗುವುದಿಲ್ಲ ಭಗವಂತನಿಗೆ ಒಪ್ಪಿಸ್ಲಿಕ್ಕಾಗುವುದಿಲ್ಲ ಭಗವಂತನಿಗೆ ಒಪ್ಪಿಸಬೇಕಾದ್ರೆ ಅವನಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಮನ್ಸನ್ನು ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ನೂರಕ್ಕೆ ಈ ನೂರಕ್ಕೆ ನೂರು ಕೊಡಬೇಕಾದ್ರೆ ಅದರಲ್ಲಿ ಕಿಂಚಿತ್ತಾದರೂ ಅಟ್ಯಾಚ್ಮೆಂಟ್ ಇರಬಾರ್ದು ಮಮ ಅಂತ ಬೇರೆ ಇದರಲ್ಲಿ ಅವನಲ್ಲಿ ಬೇಕಾದ್ರೆ ಮಮ ಇಟ್ಕೊಳ್ಳಿ ಪರವಾಗಿಲ್ಲ ಯಾಕಂದ್ರೆ ಅದು ಆ ಮಮ ಅನ್ನೋದು ನಿಮ್ಮ ಎಲ್ಲವನ್ನೂ ರೂಟ್ಔಟ್ ಮಾಡಬೇಕು ಕಟ್ ಉಚ್ಛೇದ ಮಾಡಬೇಕು ಒಮ್ಮೆ ಅಶ್ವತ್ಥ ವೃಕ್ಷ ನಿಮ್ಮ ಸಂಸಾರದ ಸಂಸಾರವೆಂಬಂತಹ ಅಶ್ವತ್ಥ ವೃಕ್ಷವನ್ನು ಮೂಲಸಹಿತವಾಗಿ ದೇವ ಸಮೇತವಾಗಿ ಚಿತ್ತರಿಸ್ತದೆ ಭಗವಂತನ ಮೇಲೆ ಇಟ್ಟಂತಹ ಮಮ ನನ್ನವನು ನನ್ನ ಭಗವಂತ ಅಂತಕ್ಕಂಥ ಒಂದು ಏನೊಂದು ಭಾವನೆಯಲ್ಲಿ ಅವರು ಇದೇ ಲೋಕಬಂಧ ಈ ಲೋಕಬಂಧ ಮೂರು ಏಷಣಗಳನ್ನ ಬಿಡುವುದರೊಂದಿಗೆ ಲೋಕಬಂಧವನ್ನು ಯಾರು ತನ್ನ ಹೃದಯದಲ್ಲಿ ಬೇರ ಸಮೇತವಾಗಿ ಮತ್ತೆ ಪುನಃ ವಾಪಾಸ್ ಬರದಂತೆ ಕಿತ್ತೊಗೆಯುತ್ತಾನೋ ಅವನ ಅಹಂಕಾರ ಶುದ್ಧವಾಗಿರುತ್ತೆ ಆ ಶುದ್ಧವಾದ ಅಹಂಕಾರದಿಂದ ಅವನೇನ್ ಮಾಡ್ಬೋದು ಅವಾಗ ಮಾನೇವಯೇ ಪ್ರಪದ್ಯಂತೆ ಮಾಯಾ ಮೇತಾಂತೀವಿ ನೋಡಿ ಎಲ್ಲೋದ್ರೂ ನಾನು ಇಲ್ಲಿ ಬಂದೇ ಬರ್ತೇನೆ ಸುತ್ತಿ ಬಳಸಿಯಾದ್ರೂ ಇಲ್ಲಿ ಬಂದೇ ಬರ್ತೇವೆ ಯಾಕಂದರೆ ಇದು ಇಲ್ಲಿಯ ತನಕ ಐವತ್ತನೇ ಸೂತ್ರದ ತನಕ ಅದೆಲ್ಲದರ ತಾತ್ಪರ್ಯ ಅದೇ ಸುತ್ತಿ ಬೆಳೆಸಿ ಅದೇ ಬರಲೇಬೇಕು ನೀವು ಹಾಗೆ ಮಾಡಿಟ್ಟಿದ್ದಾರೆ ನಾಡದು ಹಾಗೆ ಮಾಡಿಟ್ಟಿದ್ದಾರೆ ಅದನ್ನು ನಿಮ್ಮ ತೋರಿಸಲಿಕ್ಕೆ ಎಲ್ಲಿ ಹೇಳ್ತಾ ಇದ್ದಾರೆ ನಂತರ ಬರುತ್ತೆ ನಿಸ್ತ್ರೈಗುಣ್ಯವೋ ಭವತಿ ನಿಸ್ತ್ರೈಗುಣ್ಯವೋ ಭವತಿ ತ್ರಿಗುಣ ಅದೇ ತ್ರೈಗುಣ್ಯ ತ್ರಿಗುಣದ ಭಾವವೇ ತ್ರೈಗುಣ್ಯ ಏನಿದು ತ್ರಿಗುಣ ಸತ್ವ ರಜಸ್ಸು ಉತ್ತಮ ಅದರಲ್ಲಿ ಕೊನೆಯದೆರಡು ಅದನ್ನು ಆಶ್ರಯಿಸಿದ್ರಂತೂ ಮುಕ್ತಿಯೇ ಇಲ್ಲ ಮುಕ್ತಿಯೇ ಇಲ್ಲ ತುಂಬ ಕಷ್ಟ ಆದ್ರಿಂದ ಅದೆರಡರ ಸಹಾಯದಿಂದ ಅದೆರಡರ ಸಹಾಯದಿಂದ ನಿಧಾನಕ್ಕೆ ಮೇಲೆ ಮೇಲೆ ಗುಣಗಳಿಗೆ ಬರುತ್ತಾ ತಮಸ್ಸಿನಿಂದ ರಜಸ್ಸಿಗೆ ಬರುತ್ತಾ ರಜಸ್ಸಿನಿಂದ ತತ್ವಕ್ಕೆ ಬಂದು ಸತ್ವದಲ್ಲಿ ಆ ಒಂದು ಮನಸ್ಸು ಶುದ್ಧವಾದ್ಮೇಲೆ ಆ ಶುದ್ಧವಾದಂತಹ ಮನಸ್ಸಿನಲ್ಲಿ ಭಗವಂತನ ಕುರಿತಾದಂತಹ ಪ್ರೀತಿ ಜಾಗೃತವಾಗಿದೆ ಆಗ ಬಚಾವಾದ ಅಂತ ಆಗ ಆ ಸತ್ವ ಅನ್ನುವಂಥ ಡಕಾಯ್ತಾ ಇದಾನಲ್ಲ ಆ ಅಂತ ಡಕಾಯಿತ ಅವನು ದಾರಿ ತೋರಿಸ್ತಾನ ಭಗವಂತನ ಕಡೆಗೆ ಹೋಗುವಂಥದ್ದು ಯಾವ ದಾರಿ ಅಂತ ಅರ್ಥ ಆಯ್ತಲ್ಲ ಇದು ಸತ್ವ ಡಕಾಯಿತ ಅರ್ಥ ಆಯ್ತಾ ಇದು ಯಾರ ಶ್ರೀರಾಮಕೃಷ್ಣರ ವಚನವೇದ ಓದಿಲ್ಲ ಅವ್ರು ಗೊತ್ತಾಗೋದಿಲ್ಲ ಅವ್ರು ಹೇಳ್ತಿದ್ರು ಈ ಮೂರು ಗುಣಗಳು ಮೂರು ಡಕಾಯಿತಂತೆ ನಾವೆಲ್ಲ ಈ ಕಾಡಿನಲ್ಲಿ ಸಂಸಾರ ಒಂಬ ಕಾಡಿನಲ್ಲಿ ಹೋಗುವಂತಕ್ಕಂಥ ಏಕಾಂಗಿಯಾಗಿ ಹೋಗುವಂಥವ್ರು ಜೊತೆಗೆ ನಮ್ಮ ಸಂಬಂಧಿಕರಿದ್ರೂ ಕೂಡ ನಾವು ಒಬ್ಬೊಬ್ರು ಏಕಾಂಗಿಯೇ ಯಾವಾರ್ಥ ನಮ್ಮ ಆಧ್ಯಾತ್ಮಿಕ ಸಾಧನೆ ಬರುತ್ತೋ ಆ ಒಂದು ಆಧ್ಯಾತ್ಮಿಕ ಸಾಧನೆಯಲ್ಲಿ ಪಕ್ಕದಲ್ಲಿ ನಮ್ಗೆ ಯಾರಿದ್ರು ನೆಂಟ್ರಿಸ್ಟ್ರು ಎಲ್ರೂ ಸಪೋರ್ಟ್ ಏನಿದ್ರು ಕೂಡ ನಾನು ಏಕಾಂಗಿನೇ ನನ್ನ ನಾನೇ ರಕ್ಷಿಸಿಕೊಳ್ಬೇಕು ಅಥವಾ ನನ್ನೊಳಗೆ ಅವಧ ಅಲ್ಲ ನೋಡ್ತಾ ಇದ್ದ ಅನ್ನೋ ಅಂತರ್ಯಾಮಿ ಅವನ ಒಪ್ಪನೇ ಕಾಪಾಡ್ಬೇಕು ಬೇರೆ ಯಾರು ಗೊತ್ತಾಗೋದೇ ಇಲ್ಲ ಅವರಿಗೆ ಏನ್ ನಡೀತಾ ಇದೆ ಇದೆಯಿಂದ ಹೀಗಾಗಿ ಸ್ವಮೀವ ಶರಣಂಗಚ್ಚಮೀವ ಶರಣಂಗಚ್ಚ ಅವನು ಹೋಗ್ತಾ ಇದ್ರೆ ಮೂರು ಜನ ಅಟಕಾಯಿದ್ರು ಅಟ್ಯಾಕ್ ಮಾಡ್ತಾರಂತೆ ಅವರು ಅವನಲ್ಲಿರುವಂತಹ ಏನೇನು ವೆಲ್ತ್ ಸಂಪತ್ತಿ ಇದೆಯೋ ಅದನ್ನೆಲ್ಲ ಲೂಟಿ ಹೊಡಿತಾರೆ ಏನು ಸಂಪತ್ತಿತ್ತು ಅವನಲ್ಲಿ ವಿವೇಕ ಅಂತ ದಂಪತಿತ್ತು ವೈರಾಗ್ಯ ಅಂತಕ್ಕಂಥ ಸಂಪತ್ತಿತ್ತು ಹೇಳ್ತಾರೆ ಭಾಗವತಕ್ಕೆ ಸುಂದರವಾಗಿ ಬರುತ್ತೆ ಕಪಿಲಮುನಿಗಳು ತಮ್ಮ ತಾಯಿಯಾದಂಥ ದೇವಹೂತಿಗೆ ಮಾಡುವಂತಹ ಒಂದು ಉಪದೇಶ ಮಗನೇ ತಾಯಿಗೆ ಉಪದೇಶ ಮಾಡ್ತಾವ ಅದರಲ್ಲಿ ಬರುತ್ತೆ ಗರ್ಭಾವಾಸದ ಒಂದು ವರ್ಣನೆ ಅದರಲ್ಲಿ ಪ್ರತಿಯೊಂದು ಜೀವಿಯೂ ಕೂಡ ಗರ್ಭದಲ್ಲಿದ್ದಾಗ ಪ್ರಾರ್ಥನೆ ಮಾಡುತ್ತಂತೆ ಭಗವಂತನ ದರ್ಶನವಾಗುತ್ತೆ ಅದಕ್ಕೆ ಪ್ರತಿಯೊಂದು ಜೀವಿಗೂ ಆಗಲೇಬೇಕು ಅದು ಪ್ರಾರ್ಥನೆ ಮಾಡುತ್ತಂತೆ ಹೇ ಪರಮಾತ್ಮ ನನಗೆ ಹಿಂದಿನ ನನ್ನ ಜನ್ಮದ ಕರ್ಮಗಳೆಲ್ಲ ನನ್ನ ಕಣ್ಣ ಮುಂದೆ ಬರ್ತಾ ಇದೆ ನಾನು ಮಾಡಿದ ಸಾಕು ಇಂಥ ತಪ್ಪನ್ನು ಮಾಡುವುದಿಲ್ಲ ಇನ್ನು ಈ ಜನನಲ್ಲಾದ್ರೂ ನಿನ್ನ ಪಾದಪದ್ಮಗಳಲ್ಲಿ ಭಕ್ತಿಯನ್ನು ಇಟ್ಟು ನಾನು ನಿನ್ನ ಬಳಿಗೆ ಬರ್ತೇನೆ ಅಂತ ಒಂದು ಸಂಕಲ್ಪ ಮಾಡ್ಕೊಳ್ತದೆ ಆದರೆ ಯಾವಾಗ ತಾಯಿಯ ಗರ್ಭದಿಂದ ಹೊರಗಡೆ ಬರುತ್ತೋ ವಿಷ್ಣು ಮಾಯೆ ಅಥವಾ ಅದು ಹೇಳ್ತಾರೆ ಆ ಒಂದು ಏನೋ ವೈಷ್ಣವ ಗಾಳಿ ಅಂತ ಹೇಳ್ತಾರೆ ಅದು ಹೋಗುತ್ತಂತೆ ವೈಷ್ಣವಗಾಳಿ ಬಂದಾಗ ಮಾಯೆಯಿಂದ ಆವೃತವಾಗಿ ಕೂಗುತ್ತೆ ಪುನಃ ಯಥಾ ಪ್ರಕಾರ ಮಗು ಕೂಗುತ್ತೆ ಅಳ ಆ ಮಗುವಿನ ಅಳುವುದಕ್ಕೆ ಪುರಾಣಗಳು ಹೇಳುವಂತಹ ಹ್ಮ್ ಇದು ಎಕ್ಸ್ಪ್ಲನೇಷನ್ ಇದೆ ಅಳುತ್ತೆ ಅಜ್ಞಾನದಿಂದ ಅಳುತ್ತೆ ಪುನಃ ಪುನಃ ಯಥಾ ಪ್ರಕಾರ ಅದೇ ಕೆಲಸ ಹುಟ್ಟಿನಿಂದ ತಾಯಿಯ ತನಕ ಅದೇ ಅಜ್ಞಾನದಲ್ಲಿ ಗೆಲ್ತ ಮರ್ತೋಯ್ತವ ಎಲ್ಲ ಮರ್ತೋಯ್ತು ಭಗವಂತನ ದರ್ಶನ ಆಗಿದ್ದು ಮರ್ತೋಯ್ತು ತಾನು ಮಾಡಿದಂತಹ ಸಂಕಲ್ಪವೂ ಮರ್ತೋಯ್ತು ಭಗವಂತನ ಈ ಒಂದು ಪ್ರಾಮಿಸ್ ಮಾಡಿತ್ತಲ್ಲ ಅನ್ನ ಮರ್ತೋಯ್ತು ಪುನಃ ಸಂಕಷ್ಟಕ್ಕೆ ಒಳಗಾಗ ಇಂಥದ್ದೆಲ್ಲ ಅವತ್ತು ಹೀಗೆ ಈ ರಜಸ್ಸು ತಮಸ್ಸು ತತ್ವ ಮೂರು ಸೇರಿ ಅವನಲ್ಲಿ ಇರ್ತಕ್ಕಂತಹ ಎಲ್ಲ ಸಂತಸ ಲೂಟಿ ಹೊಡ್ಬಿಟ್ಟ ನಂತ ತಮಸ್ ಹೇಳ್ತಾನೆ ಇವನನ್ನು ಯಾಕೆ ನಾವು ಕರ್ಕೊಂಡು ಹೋಗ್ಬೇಕು ಇವನ್ನ ಮುಗಿಸ್ಬಿಡೋಣ ಅಂತ ಇಲ್ಲೇ ಕಾಡಿನಲ್ಲೇ ಒಂದ್ ಕಡೆ ಮುಗಿಸ್ಬಿಟ್ಟು ಊತ ಹಾಕಿ ಹೊರಟೋಗ್ಬಿಡೋಣ ನಾವು ಅಂತ ತಮಸ್ಸನ್ನುವಂತ ಡೆಕಾಯ್ತ ಹೇಳ್ತಾನೆ ಆಗ ರಜಸ್ಸು ಅವನಲ್ಲಿ ಇಷ್ಟು ತಮಸ್ಸು ಇಲ್ವಲ್ಲ ರಜಸ್ ತಮಸ್ಸು ಅವನು ಹೇಳ್ತಾನೆ ಓ ಪಾಪ ಹೋಗ್ಬೇಡಿ ಬಿಡಿ ನಮ್ ಕೆಲಸ ನಮ್ದು ಆಯ್ತಲ್ಲ ಎಲ್ಲ ನಾವು ಸಂಪತ್ತಲ್ಲ ನಮ್ಗೆ ಸಿಕ್ತಲ್ಲ ಯಾಕೆ ಕೊಲ್ಲೋದು ಅವನು ಹಿಂದೆ ಮರಕ್ಕೆ ಕಟ್ಟು ಹಾಕಿಬಿಟ್ಟು ನಾವು ಹೊರಟೋಗೋಣ ನಮ್ಮ ಪಾಪವು ಬರಲ್ಲ ಒಂದನೇದಾಗಿ ಎರಡನೇದಾಗಿ ಸಂಪತ್ತು ಸಿಕ್ತು ನೋಡಿ ಹಂಗಿದೆ ಐಡಿಯಾ ಸತ್ವಕ್ಕೆ ಕರುಣೆ ಜಾಸ್ತಿ ಸತ್ವ ನೋಡಿ ಯಾಕಂದ್ರೆ ಆದ್ರೆ ಬೆಳಕಿದೆ ಸತ್ವದಲ್ಲಿ ಅವನು ಬೆಳಕಿದೆ ಸತ್ವಗುಣದಲ್ಲೆಲ್ಲ ಅವನು ಬೆಳಕಿದೆ ಅದಕ್ಕೆ ಅವನ ಹತ್ರ ಅದು ಸತ್ವ ನೆಕ್ಸ್ಟ್ ಹಿಂಗೆ ಅದು ಹೇಳ್ತಾನೆ ಅಯ್ಯೋ ಬೇಡ ನನ್ನ ಕೆಲಸ ಆಯ್ತಲ್ಲ ಇನ್ಯಾಕೆ ಇವ್ನು ಕೊಲ್ಲೋದು ಇನ್ಯಾಕೆ ಇದು ಮಾಡೋದು ಅಂಥೇಳಿ ಅವನ್ನ ಆ ರಜಸ್ಸು ಮತ್ತು ತಮಸ್ ಅವರಿಬ್ಬರ ಮನಸ್ಸನ್ನು ಹೊಲ್ಸ್ಬಿಟ್ಟು ಬರಪ್ಪ ನಿನ್ನ ಊರಿಗೆ ನಾನು ದಾರಿ ತೋರಿಸ್ತೀನಿ ಬಾ ಅಂಥೇಳಿ ಇದು ಸತ್ವ ತಕೊಂಡು ಬರ್ತ ನ ಕರ್ಕೊಂಡ್ಬಂದು ಊರು ನೀನು ಇದಿರ್ತದ ರಸ್ತೆ ಊರಿನ ರಸ್ತೆ ಕಾಡಿಗೂ ಊರಿಗೂ ಇರ್ತಕ್ಕಂತಹ ಒಂದು ದಾರಿ ಅಲ್ಲೇ ಬಿಟ್ಬಿಟ್ಟು ನೋಡೋ ಹೋಗು ಹೀಗೆ ಸೀದ ಹೋಗಿ ಹೀಗೆ ಹೋದರೆ ಈ ಏರಿಯಾ ಸಿಗುತ್ತೆ ಅಲ್ಲಿ ಹೋಗು ಹಾಂ ಆಗ ಇವನು ಹೇಳ್ತಾನಂತ ನೀನು ಎಷ್ಟು ಒಳ್ಳೆಯವನು ನನ್ನನ್ನು ಇಲ್ಲಿ ತನಕ ನೀನು ಕರ್ಕೊಂಡು ಬಂದಿದ್ಯಾ ಬಾ ನಮ್ಮ ಮನೆಗೆ ಬಾ ನಾನು ಗೆಸ್ಟ್ ಆಗಿರೋ ಅಂತ ಯಾರೋ ಅವನು ಹೇಳ್ತಂತೆ ಹಾಗೆ ಹೋಗ ಆಗ ತತ್ವ ಹೇಳ್ತಂತೆ ಓ ಇಲ್ಲ ಇಲ್ಲ ನಾನು ಬರೋಕ್ಕಾಗಲ್ಲ ಅಲ್ಲ ನಾನು ಬರೋಕ್ಕಾಗೋದಿಲ್ಲ ನೋಡಿ ಅಲ್ಲಿ ಪ್ರತಿಯೊಂದು ಸ್ವಾರಸ್ಥ್ಯ ನೋಡ್ಬೇಕಾಗಲ್ಲ ಪ್ರತಿಯೊಂದು ಸೆಂಟೆನ್ಸ್ ನ ಸ್ವಾರಸ್ಥ್ಯ ಅಲ್ಲಿ ನಾನು ಬರೋಕ್ಕಾಗುದಿಲ್ಲ ಯಾಕಂದ್ರೆ ನಾನು ಬಂದ್ರೆ ನನ್ನ ಪೊಲೀಸರು ಬಂಧಿಸ್ತಾರ ನನಗೆ ಉಳಿಗಾಲಿಲ್ಲ ನನ್ನ ಕೊಲ್ಸ ಸತ್ವ ಸತ್ತೋಗುತ್ತೆ ಆ ಒಂದು ಸ್ಟೇಟ್ಮೆಂಟ್ ಸತ್ವ ಸತ್ತೋಗ್ಬಿಟ್ಟು ರಜ ಸಮಸ್ಯೆಗಳಿಗೆ ಎಂಟ್ರೆನ್ಸೇ ಇಲ್ಲ ಬಿಡಿ ಸತ್ವ ಅದು ಹತ್ತೋಗ್ಬಿಡುತ್ತೆ ನಾನು ಬರೋದಿಲ್ಲ ನೀನ್ ಹೋಗು ನೀನು ಒಳ್ಳೆಯದಾಗ್ಲಿ ಅಂತ ಹೇಳಿ ಕಳಿಸ್ಬಿಡ್ತೀನಿ ಹೀಗೆ ನಿಸ್ತಯುಣ್ಯೋ ಭವತಿ ಅಂದರೆ ಕೊನೆಗೆ ಸತ್ವವನ್ನು ಬಿಟ್ಟು ಅವನು ಅವನ ಮನೆಗೆ ಹೋಗ್ಬೇಕು ಸತ್ವವನ್ನು ತೆಗೆದುಕೊಂಡು ಹೋಗೋಕ್ಕಾಗುದಿಲ್ಲ ತನ್ನಂಗಿರ್ತಕ್ಕಂಥ ರಜಸನ್ ತೆಗೆದುಕೊಂಡು ಹೋಗೋಕ್ಕಾಗುದಿಲ್ಲ ತಮಸ್ಸನ್ನು ಅಂತೂ ಕೆಲಸವೇ ಇಲ್ಲ ಅದ್ರ ಕೆಲಸವೇ ಇಲ್ಲ ಆದ್ರಿಂದ ಏನ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಇನ್ನೊಂದು ಸ್ವಾಗತ ಏನು ಅಂತ ಈ ಮಮ ಅನ್ನೋದು ಒಂದಕ್ಕಿಂತ ಒಂದರಲ್ಲಿ ತಿಳುವಾಗ್ತಾ ಬರುತ್ತೆ ತಮಸ್ಸಿನಲ್ಲಿ ಭಯಂಕರ ಗಟ್ಟಿಯಾಗಿರುತ್ತದೆ ಮಮ ಅನ್ನೋದು ನನ್ನ ಅದು ಅನ್ನೋದು ಭಯಂಕರ ಗಟ್ಟಿಯಾಗಿರ್ತದೆ ಅದಕ್ಕೆ ಅತಿ ಜನ ಅಷ್ಟು ಗಟ್ಟಿಯಾಗಿತ್ಕೊಂಡ್ಬಿಟ್ಟಿರ್ತದೆ ನಾಲ್ಕು ಜನ ಹತ್ತು ಜನ ಒದ್ರೂ ಕೂಡ ಸೀಟ್ ಸಮೇತ ಹೋಗ್ಬಿಡ್ಬೇಕು ಅವ್ರ ಹ್ಮ್ ಸೀಟು ಮಾತ್ರ ಬಿಡೋದಿಲ್ಲ ಆ ಮಮ ನನ್ನ ಸೀಟು ನನ್ನ ಅಧಿಕಾರ ಹಾಗೆ ಯಾಕಂದ್ರೆ ತಮಸ್ಸಿನ ಗುಣ ತಮಸ್ಸಿನ ಗುಣ ಹೆವಿ ವೈಟ್ ಅಂತ ಹೇಳ್ತಾರಲ್ಲ ಹೆವಿ ವೈಟ್ ಹಾಕಿ ಕುತ್ಕೊಂಡ್ಬಿಡ್ತಾ ಇರತ್ತದೆ ಈ ತಮಸ್ಸೆಗೆ ಈ ಸಾಂಖ್ಯದಲ್ಲಿ ಬರುತ್ತೆ ಗುಣವನ್ನು ಇನ್ನೂ ಸಾಂಖ್ಯ ತತ್ಕೊಂಬರಿ ಮತ್ತೆ ಸಾಂಖ್ಯ ಕಾರ್ಯದಲ್ಲಿ ತುಂಬಾ ಸುಂದರವಾಗಿ ಈಶ್ವರ ಕೃಷ್ಣನು ವರ್ಣಿಸ್ತಾರ ಅಜ್ಞಾನ ಮತ್ತೆ ಈ ಭಾರ ಗುರುತ್ವ ಅಂತಕ್ಕಂಥದ್ದು ಪ್ರತಿಯೊಂದು ವಸ್ತುವಿಗೆ ಬರತಕ್ಕಂಥದ್ದು ಈ ತಮಸ್ಸಿನಿಂದ ಏನೋ ಒಂದು ದೇಹ ಇವತ್ತು ತುಂಬಾ ಹೆವಿಯಾಗಿದೆ ಅಂತ ಅದು ತಮಸ್ಸು ತಮಸ್ಸು ಏನೋ ತುಂಬಾ ಚಟುವಟಿಕೆ ನಡೀತಾ ಇದೆ ದೇಹಗಳಲ್ಲಿ ಸ್ವಿಫ್ಟ್ ಮೂವ್ಮೆಂಟ್ ನಡೀತಾ ಇದೆ ಅದ್ ಮಾಡೋಣ ಅದ್ ಮಾಡೋಣ ರಜತ ಅದು ರಜತ್ ಸ್ವಿಫ್ಟ ಅದೇ ಲೈಟ್ ಅಂಡ್ ವೈಟ್ ಲೈಟ್ ವೈಟ್ ಇರುತ್ತೆ ಶರೀರ ಲೈಟ್ ವೈಟ್ ಇದೆಲ್ಲ ಸುಮ್ಮನೆ ಆಡುವಂತ ಮಾತಲ್ಲ ಶ್ರೀರಾಮಕೃಷ್ಣ ನೋಡಿರ್ಬೇಕು ಜೀವನ ಯಾರು ನೋಡಿದಾರೋ ಅವರು ಪ್ರತಿಯೊಂದು ಭಕ್ತರನ್ನ ಹೀಗೆ ಹೀಗೆ ನೋಡ್ತಾ ಇದ್ವ ಅವರು ನೀವ್ ಯಾವ ರೀತಿ ಎಷ್ಟು ಭಾರ ಇದೆ ಹಗುರವಾಗಿದ್ಯೋ ಹಾ ನಿನಗಾಗುತ್ತೆ ಕೆಲವ್ರಿಗೆ ಅಲ್ಲೇ ನೋಡ್ಬಿಟ್ಟೆ ಆಯ್ತು ಆಯ್ತು ಆಯ್ತು ಹೀಗೆ ಯಾಕೆಂದ್ರೆ ನಮ್ಮಲ್ಲಿರ್ತಕ್ಕಂಥ ಗುಣ ದೇಹದ ಮೇಲೆ ಪ್ರಿಂಟ್ ಬಿದ್ದಿರುತ್ತದೆ ಪ್ರತಿಯೊಂದು ಕೂಡ ಪ್ರಿಂಟೇ ಪ್ರತಿಯೊಂದು ಕೂಡ ಅಭಿವ್ಯಕ್ತಿ ಅಭಿವ್ಯಕ್ತಿ ಅದನ್ನೆಲ್ಲ ಸಾಮುದ್ರಿಕ ಲಕ್ಷಣದಲ್ಲಿ ತುಂಬಾ ದೀರ್ಘವಾಗಿ ಬರೆದಿಟ್ಟಿದ್ದಾರೆ ಸಾಮುದ್ರಿಕ ಲಕ್ಷಣ ಅಂತ ಒಂದು ಗ್ರಂಥ ಇದೆ ಅದರಲ್ಲಿ ಪುರುಷರ ಲಕ್ಷಣಗಳೇನು ಸ್ತ್ರೀಯರ ಲಕ್ಷಣಗಳೇನು ಶುಭ ಪುರುಷರ ಲಕ್ಷಣಗಳೇನು ಶುಭ ಸ್ತ್ರೀಯರ ಲಕ್ಷಣಗಳೇನು ಹೀಗಿದ್ರೆ ಅವ್ರಿಗೆ ಯಾವ ಯೋಗ ಹೀಗಿದ್ರೆ ಇವರಿಗೆ ಯಾವ ಯೋಗ ಇದೆಲ್ಲ ಡಿಟೇಲ್ ಆಗಿದೆ ಯಾಕೆ ಅಂದರೆ ಸಮುದ್ರದಿಂದ ಬಂದಿದ್ದದು ಆದ್ರಿಂದ ಸಾಮುದ್ರಿಕ ಲಕ್ಷಣ ಸಮುದ್ರನೇ ಅದಕ್ಕೆ ಋಷಿ ಸಮುದ್ರ ರಾಜ ಅವನೇ ಋಷಿ ಸಾಮುದ್ರಿಕ ಇದಕ್ಕೂ ಕೂಡ ಇದು ಕೇವಲ ಒಂದು ಅಂಗ ಅದು ಈ ಹತ್ತರೇಖೆಯನ್ನು ನೋಡಿ ತಕ್ಕಂಥ ಪಾಮಿಶ್ರೀ ಇದೆಯಲ್ಲ ಕೇವಲ ಎಲ್ಲೋ ಒನ್ ಅಷ್ಟೇ ಅದು ಕೆಲವೊಬ್ಬ ಮಾಡಿರೋದು ಬೇರೆ ಕಡೆ ನೋಡ್ಕೊಳ್ಳಿ ಅಂತ ಫುಲ್ಲು ವ್ಯಕ್ತನ ಫ್ರೆನಾಲಜಿ ಅಂತ ಕರಿತೀವಿ ನೀವು ನೋಡಿರ್ಬೇಕು ಸ್ವಾಮೀಜಿಯ ಲೈಫಲ್ಲಿ ಸ್ವಾಮಿ ವಿವೇಕಾನಂದರ ಲೈಫಲ್ಲಿ ಯಾವಾಗ ಅವರು ಇದಕ್ಕೆ ಹೋಗ್ತಾರೋ ಸ್ಟೇಟ್ ಅಲ್ಲಿ ಫ್ರೆನಾಲಜಿ ಕೆಲವೊಂದು ಫ್ರೆನಾಲಜಿಸ್ಟು ಅವರು ಇಡೀ ದೇಹವನ್ನು ಎಷ್ಟು ಎತ್ತರ ಇದ್ದಾರೆ ಎಷ್ಟು ಉದ್ದ ಇದಾರೆ ಎಷ್ಟು ಸುತ್ತಲತೆ ಇದೆ ತಲೆ ಅದರ ಮೇಲೆ ಇದೊಂದು ಎಂತಹ ವ್ಯಕ್ತಿ ಎನ್ನೆಲ್ಲ ಒಂದು ಬರ್ದಿರೋ ಒಂದು ರಿಪೋರ್ಟ್ ಇದೆ ಯಾರು ಸ್ವಾಮಿ ವಿವೇಕಾನಂದರ ಜೀವನವನ್ನು ಆಮೂಲಾಗ್ರವಾಗಿ ಓದಿರುತ್ತಿದೆಯೋ ಅದು ಕ್ಲಾಸ್ ಆಗ ಅವರಿಗೆ ಇದು ಸಿಗುತ್ತೆ ಈ ಒಂದು ಅಂಶ ಅಲ್ಲಿ ಸ್ಟಡಿ ಮಾಡಿರುತ್ತೆ ಹಾಗೆ ಇದನ್ನು ಒಂದು ಸೈನ್ಸ್ ಸೈನ್ಸ್ ಇದು ಇದೆಲ್ಲ ನಮ್ಮ ಮೆಡಿಕಲ್ ಸೈನ್ಸ್ಗೆ ಸಿಗುದಿಲ್ಲ ಮೆಡಿಕಲ್ ಸೈನ್ಸ್ನ ರೀತಿಯೇ ಬೇರೆ ಇದರ ಈ ಸೈನ್ಸಿನ ರೀತಿಯೇ ಬೇರೆ ಇವೆಲ್ಲ ಭಯಂಕರ ಎಕ್ಸ್ಪೀರಿಯೆನ್ಸ್ ಆಗಿ ಆ ಎಕ್ಸ್ಪೀರಿಯೆನ್ಸ್ ಮೇಲೆ ಬರೆದಂತಹ ಋಷಿಗಳು ಪರಂಪರಾಗತವಾಗಿ ಒಬ್ಬರಿಂದ ಒಬ್ಬರಿಗೆ ಕೊಟ್ಟಂತಹ ಒಂದು ವಿದ್ಯೆ ಸಾಮುದ್ರಿಕ ಲಕ್ಷಣ ಸಾಮುದ್ರಿಕ ಶಾಸ್ತ್ರ ಅಂತ ನಾನು ಏನ್ ಹೊಲಿಕ್ಕೆ ಹೊರಟೆ ಅಂತ ಈ ಮೂರು ಗುಣಗಳಿಂದ ನೀವು ಪಾರಾಗಬೇಕು ಈ ಮೂರು ಗುಣಗಳು ಕೂಡ ನಮ್ಮಲ್ಲಿದೆ ಒಂದೊಂದಾಗಿ ಆ ಮಹತ್ವವನ್ನು ತಿಳುವಾಗಿ ಮಾಡಿಕೊಳ್ತಾ ಬರ್ತಾ ಸಮಸ್ಯೆಗಿಂತ ರಜಸ್ವಿನಲ್ಲಿ ಮಹತ್ವ ಕಡಿಮೆ ಇರುತ್ತೆ याके दानशीलता जाति दान जास्ती तोरिक् त्याग जास्ते तोरिकोरिक अस्कून आ मम कंतर सत्री आग मत दान अंतु तोरिकुण सकता हम ಸುಮ್ಮನೆ ಎಲ್ಲರೂ ಇಚ್ಛೆ ಪಡ್ತಾ ತ್ಯಾಗ ವೈರಾಗ್ಯ ಇದರಿಂದ ಏನಾಗುತ್ತೆ ಆ ಮಮ ಅನ್ನೋದು ಅಲ್ಲಿ ಕಟ್ ಆ ಮಮತ್ವ ಇರುವುದಿಲ್ಲ ನನ್ನದು ಅನ್ನೋದು ಇರುವುದಿಲ್ಲ ಆ ನನ್ನದು ಆಗ ಭಗವಂತ ಮಾತ್ರ ನನ್ನದು ಆಗುತ್ತ ಆ ಭಗವಂತ ನನ್ನದು ಅನ್ನೋದು ಒಂದೇ ಶುದ್ಧವಾದ ಹಮ್ಮು ಒಂದೇ ಆವಾಗ ಅದು ಏನಾಗುತ್ತೆ ಮಾಮೇವ ಏ ही मित्रेप नित्रेन प्रति जीवियों स्टे बेप मत इन बेन यो योगक्षेम त्यज इंपारटेंट योग क्षेम त्यजति अनचि ಯೇ ಜನ ಪರ್ಯೂಪಾಸದೆ ತೇಷ್ ನಿತ್ಯಾಭಿಯುಕ್ತಾನಾಂ ಯೋಗೇಮ್ ವಹಾಮ್ಯಹಂ ಅಂತ ಭಗವಂತನ ಪ್ರಾಮಿಸ್ ಇದೆ ಪ್ರಾಮಿಸ್ ಭಗವಂತ ಅನೇಕ ಪ್ರಾಮಿಸ್ ಮಾಡಿದ ಇದರಲ್ಲಿ ಒಂದಾನೊಂದು ಪ್ರಾಮಿಸ್ ಇದೆ ಈಗ ಇದರ ಸ್ವಾರಸ್ಯ ಏನು ಅಂದರೆ ಹೇಳ್ತೇನೆ ನಾನು ಈ ಒಂದು ಹೊರಡಿದೆಯಲ್ಲ ಯೋಗಕ್ಷೇಮ ಈ ಯೋಗಕ್ಷೇಮ ಎಲ್ಲ ರೀತಿಯ ಒಂದು ಇದಂಡಿದ್ದಾರಲ್ಲ ಯೋಗಕ್ಷೇಮಂ ವಹಾಮ್ಯಹಂ ಅವು ಯೋಗಕ್ಷೇಮ ಬೇರೆ ನಿಮ್ಮ ಡೆಪಾಸಿಟ್ ಇದು ಡೆಪಾಸಿಟ್ ಅಲ್ಲ ಯೋಗಕ್ಷೇಮಕ್ಕೆ ಎರಡು ರೀತಿಯ ಅರ್ಥವನ್ನು ಹೇಳ್ತಾರೆ ಶಂಕರಾಚಾರ್ಯರು ಈ ಒಂದು ಶ್ಲೋಕಕ್ಕೆ ಅರ್ಥವನ್ನ ಬರಿತಾ ಯೋಗ ಅಪ್ರಾಪ್ತ ಪ್ರಾವಣಂ ಇನ್ನೇವರೆಗೂ ನಮ್ಗೇನು ಸಿಕ್ಕಿಲ್ಲ ಅದನ್ನು ನಾವು ಅತ್ಯಂತ ಕಷ್ಟಪಟ್ಟು ದುಡಿದು ಒಟ್ಟಾಕ್ತ ಅದಕ್ಕೆ ಯೋಗ ಅಂತ ಯೋಗ ಅಂದ್ರೆ ಅದು ನಿನ್ನಲ್ಲಿ ಬಂದು ಸೇರಿತು ಯೋಗ ಅಂದ್ರೆ ಸೇರಿಸೋದು ಸಂಪತ್ತು ಇರಲಿಲ್ಲ ನಾನು ಏನು ಮಾಡಿದೆ ಟಿಕೆಟ್ ತಗೊಂಡೆ ಏನೋ ಲಾಟ್ರಿ ಟಿಕೆಟ್ ಹಾಂ ನನ್ನ ಅದೃಷ್ಟಕ್ಕೂ ದುರದೃಷ್ಟಕ್ಕೂ ಹೊಡೆದು ಬಿಟ್ಟು ಒಂದು ಕೋಟಿ ರೂಪಾಯಿ ಹೊಡೆದ್ಬಿಟ್ಟು ಈ ಒಂದು ಕೋಟಿ ರೂಪಾಯಿ ಏನು ಇಲ್ಲ ಅಂತ ಇಟ್ಕೊಳ್ಳಿ ಅದನ್ನೇನು ನಾವೇನು ಬಾಯಿ ಬಿಡಬೇಕಾಗಿದೆ ಯಾಕಂದ್ರೆ ಎಷ್ಟೋ ಒಂದು ಟ್ರಿಲಿಯನ್ ಎಷ್ಟೋ ಅಲ್ಲಿ ಇದೆಯದ್ದಲ್ಲ ಒಂದು ಟ್ರಿಲಿಯನ್ ಕ್ರೋರ್ ಅಲ್ಲಿ ಸ್ವಿಸ್ ಅಲ್ಲಿ ಹಾಗೆಯೇ ಹಾ ಹ ಅದೇ ಒಂದು ಟ್ರಿಲಿಯನ್ ಕ್ರೋರ್ಸ್ ಅಂತ ಅಷ್ಟು ಹಣ ಇದೆ ಅಂತ ಯಾರು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಅದೇನೋ ಇಂಡಿಯಾಗ್ ಬಂದ್ರೆ ಅಂತ ಹೇಳ್ತಾರೆ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಮತ್ತೆ ಯಾರು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕಾಗಿಲ್ಲ ಇಪ್ಪತ್ತು ವರ್ಷ ಹ ಸತ್ಯ ಅದು ಆಮೇಲೆ ಇಪ್ಪತ್ತೆಂಟು ಕಿಲೋಮೀಟರ್ ರಸ್ತೆಯನ್ನ ರಬ್ಬರ್ ನಿರ್ಮಾಣ ಫ್ರಾನ್ಸ್ ನಲ್ಲಿ ಯಾವ ರೀತಿ ಇದೆಯೋ ರಸ್ತೆ ಆ ರೀತಿಯಾದಂತ ರಬ್ಬರ್ ರಸ್ತೆ ಅನ್ನ ಹಾಕ್ಬೋದು ಅದನ್ನ ಅಷ್ಟು ಆಮೇಲೆ ಇದು ಕೇವಲ ನಾನು ಮೂರೇ ಮೂರೇ ಹೇಳಿದ್ದು ಅದೊಂದು ಹತ್ತು ಹನ್ನೆರಡು ಲಿಸ್ಟ್ ಕೊಟ್ಟಿದ್ದಾರೆ ಏನೇನು ಮಾಡ್ಬೋದು ಅಂತ ಅದರಲ್ಲಿ ಆಮೇಲೆ ಇನ್ನು ಡಾಕ್ ಡಾ ಡಾಟ್ ಬಿಟ್ಬಿಟ್ಟಿದ್ದಾರೆ ಡಾಕ್ ಡಾ ಡಾಟ್ ಬಿಟ್ಟಿದ್ದಾರೆ ಅಷ್ಟು ಹಣ ಅದೇನೇ ಇರಲಿ ಅದು ಹೀಗೆ ಹೋಗ್ಬಿಡುತ್ತೆ ಯೋಗ ಅಂದ್ರೆ ಹೀಗೆ ಅಪ್ರಾಪ್ತ ಪ್ರಾಪಣಂ ನನಗೇನೂ ಬೇಕು ಸಿಕ್ಕಿಲ್ಲ ಸಂಪಾದನೆ ಮಾಡ್ತೇನೆ ಸಿಕ್ಕಿತು ಅಂತ ಒಂದು ಅನ್ಸು ಅದು ಯೋಗ ಅದಕ್ಕೆ ನೋಡ್ರಿ ಇವರಿಗೆ ರಾಜಯೋಗ ಅಂತ ಇವರಿಗೆ ರಾಜಯೋಗ ನೋಡ್ರಿ ಅಂತ ಏನದು ರಾಜಯೋಗ ರಾಜನ ವೈಭವಗಳು ಏನಿದೆಯೋ ಅದೆಲ್ಲ ಬಂದು ಸೇರಿದೆ ಅಂತ ಅವನಿಗೆ ಬಂದು ಸೇರಿದೆ ಹೀಗಾಗಿ ರಾಜಯೋಗ ಅಂತ ಅಪ್ರಾಪ್ತ ಪ್ರಾಪಣಂ ಅಂತ ಸಾಮಾನ್ಯವಾದಂತ ನಿರ್ವಚನ ಕೊಡ್ತಾರೆ ಕ್ಷೇಮ ಅಂದ್ರೆ ಏನು ಪ್ರಾಪ್ತ ರಕ್ಷಣ ಈಗ ನನ್ನ ಹತ್ರ ಬಂದೇನೋ ಈಗ ಸಿ ಬಿ ಐರೋರ್ ಬರಬಾರ್ದು ಬಂದ್ಬಿಟ್ರೆ ಸಿಬಿಐ ಬೇಡ ಏನೋ ಒಂದು ತುನಾನಿ ಬಂತು ಈ ಮೊನ್ನೆ ಜಪಾನಲ್ಲಿ ಬಂತು ಎಷ್ಟು ಲಕ್ಷಾಂತರ ರೂಪಾಯಿ ಇದ್ದವರು ಮಾರನೇ ದಿವಸ ಏನಾದ್ರು ಅಲ್ಲಿ ರೇಷನ್ ಇಟ್ಕೊಡ್ತಾ ಇದಾರೆ ಎಲ್ಲರ ಜೊತೆಗಿಸ್ಕೊಂಡು ಹೀಗೆ ಎಲ್ಲ ಹೋಯ್ತು ಇಡೀ ಇಡೀ ದೇಶದೇಶ ಏನೋ ಬಡವಾಗಿ ಕೂತಿದೆ ಇನ್ನು ನಿನ್ನ ಸಂಪತ್ತನ್ನ ರಕ್ಷಿಸಲಿಕ್ಕೆ ಯಾವ ಬ್ಯಾಂಕ್ ಇದೆ ಯಾವ ಇದು ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟರೆ ಆದರೆ ಅದು ರಕ್ಷಣೆ ಮಾಡಬೇಕಾದ್ರೆ ಹಗಲು ರಾತ್ರಿ ಅದರದ್ದೇ ಚಿಂತೆ ಅವನು ಚಿಂತೆ ಇದೆಯಲ್ಲ ಅದು ಕ್ಷೇಮ ಏನದು ಪ್ರಾಪ್ತ ರಕ್ಷ ರಕ್ಷಣ ಪ್ರಾಪ್ತ ಈಗೇನು ಪ್ರಾಪ್ತವಾಗಿದೆ ನನಗೆ ರಾಜಯೋಗೋ ಎಂಥದ್ದೋ ಅದರ ರಕ್ಷಣೆ ಮಾಡ್ಕೊಂಡಿರೋದು ಇದು ಯೋಗಕ್ಷೇಮ ಅಂತ ಕಾಮ ಅನ್ನು ನಿರ್ವಹಿಸುವುದು ಇದು ಇದೇನು ಹೇಳುತ್ತೆ ಅಂದರೆ ಈಗ ಈ ಸೂತ್ರದಲ್ಲಿ ಹೊಂದಿಸಿದ್ರೆ ಭಗವಂತ ಆ ಭಕ್ತನಿಗೆ ಯಾರು ನಿತ್ಯಾಭಿಯುಕ್ತಾನ ಅಂಡರ್ಲೈನ್ ಮಾಡ್ಬೇಕಂತ ಎಲ್ಲವನಿಗೂ ಅಲ್ಲ ನಿತ್ಯಾಭಿಯುಕ್ತಾನ ಯಾರು ಸತತವಾಗಿಯೂ ಭಗವಂತನ ಕುರಿತಾದೇ ಚಿಂತನೆ ಮಾಡ್ತಾನ ಅವನಿಗೆ ಮಾತ್ರ ಇಲ್ಲಿ ಎರಡು ಗಂಟೆ ಮಾತ್ರ ಧ್ಯಾನ ಮಾಡಿ ಎಂಟು ಗಂಟೆ ಹೋಗಿ ಎಲ್ಲಾದ್ರು ಇದ್ಮಾಡೋಣ ಅಂದರೆ ಹಾಗೂ ಹೇಳ್ತಾನೆ ಭಗವಂತ ಅವನು ಹೇಗಿದ್ರು ಅವನ ತಲೆ ಅದಕ್ಕೆ ಅದಕ್ಕೆ ಕೊಟ್ಟಿದ್ದೀನಲ್ಲ ನಾನು ಯಾಕೆ ಅವನ ಬಗ್ಗೆ ಆಲೋಚನೆ ಮಾಡ ಎಂಟು ಗಂಟೆ ನನ್ನ ತಲೆನೋ ಅವನು ಆ ಕಡೆ ಹೋಗಲಿ ಆ ಕಡೆ ಅಂತ ನಾನು ಹೇಗೆ ಬರಬೇಕು ಅವನು ಮಾಡ್ಕೊಳ್ಳಿ ಆಯ್ತು ಯಾವಾಗ ಟ್ವೆಂಟಿ ಫೋರ್ ಅವರ್ಸ್ 24 ಫೋರ್ ಅವರ್ಸ್ ಅಂತಹ ಭಕ್ತ ಅವನಿಗೆ ಇನ್ನೇನು ಭಗವಂತ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಟ್ವೆಂಟಿ 7 ಇಂಟು ಸೆವೆನ್ ಇಂಟು ತ್ರೀ ಸಿಕ್ಸ್ಟಿ ಫೈವ್ ಕೇವಲ ಅವನೇ ಆಗ ಅವನು ಅಯ್ಯೋ ಇದನ್ನ ನೋಡ್ಕೊಳ್ಬೇಕಲ್ಲಪ್ಪ ಇದೊಂದು ಇದಕ್ಕೇನು ತಂದ ಮೇಲೆ ತಂದಿದೆ ಇಲ್ಲ ಯಾವಾಗಲೂ ನನ್ನನ್ನೇ ಹೇಳ್ತಾ ಇರ್ತಾನೆ ನಾನು ನಾನು ನಾನು ನಾನು ನಾನು ಅಂತ ಭಗವಂತನದೇ ಧ್ಯಾನ ಇನ್ನೇನು ಮಾಡೋದು ನಾನು ಬರಲೇಬೇಕು ಅಂತ ಓಡ್ಬೇಕವತ್ತು ಟ್ವೆಂಟಿ ಫೋರ್ ಅವರ್ಸ್ ಅವನಿರ್ತಾನೆ ಟ್ವೆಂಟಿ ಫೋರ್ ಅವರ್ಸ್ ಅವನಿರ್ತ ಆಗ ತೇಷಾ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ್ ವಾಹನ್ಯ ನಾನೇ ಹೊತ್ಕೊಂಡು ಹೋಗ್ತೇನೆ ಯೋಗಕ್ಷೇಮ ಅಂತ ಅವನ ಯೋಗಕ್ಷೇಮ ದೈನಂದಿನ ಸಾಂಸಾರಿಕ ಜೀವನ ನಡೆಸಲಿಕ್ಕೆ ಏನೇನು ಬೇಕೋ ಅವನಿಗೆ ನಾನು ಸಪ್ಲೈ ಮಾಡ್ತೇನೆ ನಾನು ರಕ್ಷ ಅದರ ರಕ್ಷಣೆಯೂ ಮಾಡ್ತೇನೆ ಭಗವಂತ ಯಾವಾಗ ಕೊಡ್ತಾನೋ ಆಗ ರಕ್ಷಣೆಯ ಹೊಣೆ ಅವಂದೇ ರಕ್ಷಣೆಯ ಹೊಣೆ ನಮ್ದಲ್ಲ ಅವನದು ಯಾಕೆ ಕೊಟ್ಟಿದ್ದವನು ಆದ್ರಿಂದ ಅದು ಯಾರ್ದದು ಅವಂದು ಈ ಭಕ್ತನಿಗೆ ಯೋಗದಲ್ಲೂ ಮನಸ್ಸಿಲ್ಲ ಕ್ಷೇಮದಲ್ಲೂ ಮನ್ಸಿಲ್ಲ ಮನ್ಸಲ್ಲ ಭಗವಂತನ ಮೇಲೆ ಇದೆ ಹೀಗಾಗಿ ಅದೆರಡನ್ನ ಯಾರು ಮಾಡಬೇಕು ಭಗವಂತನೇ ಮಾಡ ಇದು ಸಾಮಾನ್ಯವಾದಂತಹ ಅರ್ಥ ಯಾವುದು ಯೋಗಕ್ಷೇಮ ಯಜತಿ ಯಾರು ತನ್ನ ಯೋಗಕ್ಷೇಮವನ್ನು ಬಿಟ್ಟು ಬಿಡುತ್ತಾನೆಯೋ ಭಗವಂತನಿಗೋಸ್ಕರ ಬಿಟ್ಟು ಬಿಡುತ್ತಾನೆಯೋ ಅಂತ ಇನ್ನು ನೋಡಿ ಇನ್ನೊಂದು ಅರ್ಥ ಇದೆ ತುಂಬಾ ಚೆನ್ನಾಗಿದೆ ರಾಮಾನುಜರು ಯೋಗಕ್ಷೇಮ ಅನ್ನುವಂತಹ ಒಂದು ಅರ್ಥಕ್ಕೆ ಹೇಗೆ ಬರೀತಾರೆ ಅಂತ ಹೇಳಿದ್ರೆ ಈಶ್ವರ ಪ್ರಾಪ್ತಿರೂಪ ಯೋಗ ಈಶ್ವರ ಪ್ರಾಪ್ತಿರೂಪ ಯೋಗ ಆ ಪರಮಾತ್ಮನ ಪ್ರಾಪ್ತಿಗೋಸ್ಕರ ಇವನು ಏನೇನ ಸಾಧನೆಯನ್ನು ಮಾಡಿ ಮಾಡ್ತಾನೆಯೋ ಅದು ಯೋಗ ಭಕ್ತಿಯೋಗ ಜ್ಞಾನಯೋಗ ರಾಜಯೋಗ ಕರ್ಮಯೋಗ ಇನ್ನೇನೇನು ಮಾಡ್ತಾನೋ ಎಲ್ಲ ಇದು ಯೋಗ ಆಮೇಲೇನು ಸಂಸಾರಕ್ಕೆ ಪುನಃ ಹಿಂತಿರುಗಿ ಬರದೇ ಇರತಕ್ಕಂಥದ್ದು ಅಪುನರಾವೃತ್ತಿ ರೂಪಂ ಕ್ಷೇಮ ಅ ಪುನರಾವರ್ತಿ ಅನಿವೃತ್ತಿ ರೂಪಂ ಕ್ಷೇಮ ವಾಪಸ್ ಬರದೆ ಇರತಕ್ಕ ವಾಪಸ್ ಒಂದು ಕಳ್ಸಿಲ್ಲ ಇಲ್ಲಿಗೆ ಆ ಕ್ಷೇಮ ಒಂದು ನೀನು ಇಲ್ಲೇ ಕ್ಷೇಮವಾಗಿರುವಂತ ಇದು ಈಗ ಇನ್ನೊಂದು ತಮಾಷೆ ಏನಂದ್ರೆ ಇದನ್ನು ಯಾಕೆ ಬಿಡಬೇಕು ಅಂತ ಈಗ ಈ ಅರ್ಥವನ್ನು ಇದಕ್ಕೆ ಕೊಟ್ಟ ಮೇಲೆ ಈಶ್ವರ ಪ್ರಾಪ್ತಿ ರೂಪ ಯೋಗ ನಾವೇನೇನು ಸಾಧನೆಯನ್ನು ಮಾಡ್ತೇವ್ಯೋ ಸಾಧನೆಯನ್ನು ಮಾಡ್ತಿದೆಯೋ ಅದು ಯೋಗ ಮತ್ತೆ ಭಗವಂತ ವಾಪಸ್ ಕಳಿಸದೇ ಇರುವಂತಹ ಒಂದು ರೂಪ ಇದೆಯೋ ಅದು ಕ್ಷೇಮ ಅಂದರೆ ಆಧ್ಯಾತ್ಮಿಕ ಸಾಧನೆ ಮತ್ತು ಪುನಃ ಸಂಸಾರಕ್ಕೆ ಹಿಂದಿರುಗಿ ಬರದೇ ಇರತಕ್ಕಂತಹ ರೂಪದ ಯೋಗ ಕ್ಷೇಮ ಇದನ್ನು ಬಿಟ್ಬಿಡ್ಬೇಕಂತ ಬಿಟ್ಬಿಡ್ಬೇಕು ಅಂದರೆ ಏನು ಸಾಧನೆ ಮಾಡುವಾಗಲೂ ಕೂಡ ನಿಮ್ಮ ತಲೆಯಲ್ಲಿ ಇರಬಾರ್ದು ಏನೋ भगवंत ये आन कल याक भगवंत ये बिरे नन प्रीति मे यजमान नाना युदि बर्त्या जप नाकोटि जप मे बर्तिया होटि बर्त्या पुरस्कण मे बर्तिया या क ನಾನೇನೋ ಹಿಡಿತಿದ್ದೀನಾ ನನ್ನ ಇಚ್ಛೆ ಇದ್ರೆ ನಾನು ಬರ್ತೇನೆ ನನ್ನ ಕಡೋ ಮನಸ್ಸು ಹೇಳು ಸುಂದರವಾಗಿ ಯಮೇ ವೈಶಭತೆ ಸೇನ ಲಭ್ಯ ಎಲ್ಲ ಅಲ್ಲೇ ಇದೆ ಯಮೇ ವೈಶ್ಯ ಭಣತೆ ಸೇನ ನಾನು ಯಾರಿಗೆ ಕೃಪೆ ಮಾಡಿ ನನ್ನನ್ನು ಕಾಣಿಸ್ಕೊಳ್ಬೇಕು ಅಂತ ಬಯಸ್ತೇನೆಯೋ ನಾನು ಇಚ್ಛೆ ಅವನಿಗೆ ನಾನು ತೋರ್ಕೊಳ್ತೇನೆ ಇಲ್ಲದೆ ಅಲ್ಲ ಅದನ್ನೇ ಶ್ರೀ ಶ್ರೀಮಾತೆ ಶಾರದಾ ದೇವಿಯವರು ಒಮ್ಮೆ ಹೇರಾಂಬಾಟ ಇದ್ದಾಗ ಒಂದು ಪತ್ರ ಬರುತ್ತೆ ಒಬ್ಬರ ಸನ್ಯಾಸಿಗಳಿಂದ ತುಂಬಾ ಹುರ್ತಿನಿಂದ ಹೋಗಿದ್ದಾರೆ ಕೃಷಿ ಕೇಶಕ್ಕೆ ತಪಸ್ ಮಾಡಬೇಕು ಅಂತ ಪರ್ಮಿಷನ್ ತಗೊಂಡು ಆರು ತಿಂಗಳಾಯ್ತು ಪತ್ರ ಬಂತು ಅಮ್ಮ ನಾನು ಆರು ತಿಂಗಳಿಂದ ಕೃಷಿ ಕೇಶದಲ್ಲಿ ಎಷ್ಟೊಂದಲ್ಲ ತಪಸ್ ಮಾಡ್ತಾ ಇದ್ದೀನಿ ಇನ್ನೂ ನನಗೇನೋ ಒಂದು ಇದು ಕಾಣಿಸ್ತಾ ಇಲ್ವಲ್ಲ ಭಗವಂತನ ದರ್ಶನ ನನಗೆ ಯಾವಾಗುತ್ತೆ ಅಂತ ತಕ್ಷಣ ಶಾಳು ದೇವರು ಹೇಳ್ತಾರೆ ನೀನು ಭಗವಂತ ಏನೋ ಇಲ್ಲಿ ಅಂಗಡಿ ಹಾಕೊಂಡು ಕೂತಿಲ್ಲ ಇನ್ನು ಇಂತಿಷ್ಟು ಜಪ ಮಾಡಿದ್ರೆ ನಾನು ಇಂತಿಷ್ಟು ಈಗ ಬಂದು ಪ್ರತ್ಯಕ್ಷನಾಗ್ತೇನೆ ಅಂತ ಅವನಿಗಿಷ್ಟು ಅವನು ನೀನು ದರ್ಶನ ಕೊಡ್ತಾನೆ ನಿನ್ನ ಕೆಲಸ ಏನೋ ಸನ್ಯಾಸಿಯಾಗಿ ಯಾಕೆ ನೀನು ಎಲ್ಲ ಬಿಟ್ಟೆ ಇಪ್ಪತ್ನಾಲ್ಕು ಗಂಟೆ ನೀನು ಭಗವಂತನ ಧ್ಯಾನ ಮಾಡು ಅದಕ್ಕೋಸ್ಕರ ನೀನು ಬಿಟ್ಟೆ ಹೀಗಾಗಿ ನಿನ್ನ ಕೆಲಸ ಏನು ಇಪ್ಪತ್ನಾಲ್ಕು ಗಂಟೆ ಭಗವಂತನ ಧ್ಯಾನ ಮಾಡ ಅವನು ಯಾವಾಗ ಸಿಗ್ತಾನೆ ಅದನ್ನು ಬಿಟ್ಬಿಡು ಅದೇ ಯೋಗ ತ್ಯಜತಿ ಇದೆ ಯೋಗಂ ತ್ಯಜತಿ ಅಂದ್ರೆ ಇದೆ ಕ್ಷೇಮ ಪುನಃ ಅಯ್ಯೋ ಈಗ ಮೋಕ್ಷ ಆಗುತ್ತಲ್ಲ ಸರ್ ಮೋಕ್ಷ ಆದ್ಮೇಲೆ ಅಲ್ಲಿ ಅಲ್ಲಿ ಎಷ್ಟು ವರ್ಷ ನಾವಲ್ಲಿ ಇರ್ತೀವಿ ಎಷ್ಟು ಇದಿರ್ತೀವಿ ನಾವಲ್ಲಿ ಏನೋ ಹಿಂತಿರುಗಿ ಬರ್ತೀವಾ ನಿಮ್ಗೆ ಯಾಕೆ ಅದಲ್ಲ ಅದು ಅವನು ನೋಡ್ಕೊಳ್ತಾನೆ ಮೊಟ್ಟ ಮೊದಲನೇದಾಗಿ ಇದನ್ನು ನೀವು ಭಗವಂತನ ಧ್ಯಾನ ಮಾಡಿ ಭಗವಂತನ ಕರೀರಿ ಪ್ರೀತಿಯಿಂದ ಅವನನ್ನು ಕರೀರಿ ಮೊಟ್ಟ ಮೊದಲು ಆಧ್ಯಾತ್ಮಿಕ ಸಾಧನೆ ಮಾಡಲಿ ಆಮೇಲೆ ಅದು ಏನಾಗತ್ತೋ ಅವ್ನು ನೋಡ್ಕೊಳ್ತಾನೆ ಈ ಚಿಂತೆಯನ್ನು ಬಿಡಿ ಅವನಿಗೆ ಬಿಟ್ಬಿಡಿ ಅವನಿಗೆ ಇಚ್ಛೆ ಇದ್ರೆ ನಿಮಗೆ ಅವನ ಲೋಕಕ್ಕೆ ಹೋದ್ಮೇಲೂ ಕೂಡ ಆವನ ಈಶ್ವರ ಕೋಟಿಯಾಗಿ ವಾಪಸ್ ಕರ್ಕೊಂಡು ಬರ್ಬೋದು ಶ್ರೀರಾಮಕೃಷ್ಣ ಹೇಳ್ತಾ ಇರೋದು ಎಂಥ ಗಿಡ ಒಂದು ನೀರಿನ ಗಿಡ ಅಂತ ಹಾ ಬಂಗಾಳಲ್ಲಿ ಹೇಳ್ತಾ ಆ ಒಂದು ಗಿಡ ಅದು ಹೇಗೆ ಅಂದ್ರೆ ಆ ಈಶ್ವರ ಕೋಟಿಗಳು ಅಂತ ಇರ್ತಾರೆ ಈಶ್ವರ ಕೋಟಿಗಳಂದ್ರೆ ಅವರು ಭಗವಂತನ ಇದೆ ಸಹಚರ್ಯವರು ನಿತ್ಯ ಮುಕ್ತರು ನಿತ್ಯ ಮುಕ್ತರು ನಿತ್ಯ ಮುಕ್ತರು ಆ ಮುಕ್ತಿ ಅನ್ನೋದು ಅವ್ರಿಗೆ ಇಲ್ಲೇ ಇದೆ ಇಲ್ಲೇ ಇದೆ ಕಷ್ಟಪಟ್ಟು ಸಂಪಾದನೆ ಮಾಡಬೇಕಾಗಿಲ್ಲ ಅವರು ಯಾವಾಗ ಬೇಕಾದ್ರು ಆಯಿತು ಅಂದ್ರೆ ಗುಡ್ ಬೈ ಅಂತ ಹೇಳ್ತಾರೆ ಹಾಗೆ ಅವ್ರು ಹೇಗೆ ಅಂದರೆ ಭಗವಂತ ಯಾವಾಗ ಅವತಾರ ಎತ್ತಾನೋ ಅವರೆಲ್ಲ ಕಂಪಲ್ಸರಿ ಬರಲೇಬೇಕು ಅಂತ ಇದಕ್ಕೆ ಅವನ ಪಾಂಗೋಪಾಂಗಿಗಳು ಬರಬೇಕು ಆ ಲೀಲೆ ಚೈತನ್ಯ ಯಾವಾಗ ಬಂದ್ನೋ ಆಗ ಅದ್ವೈತ ಗೋಸ್ವಾಮಿ ನಿತ್ಯಾನಂದ ಎಲ್ಲ ಬಂದ್ರಲ್ಲ ಹಾಗೆ ಶ್ರೀರಾಮಕೃಷ್ಣವರು ಬಂದಾಗ ಅವ್ರ ಜೊತೆಗಿದ್ದಂತಹ ಕೆಲವರೆಲ್ಲ ಹೇಗೆ ಬಂದ್ರು ಅವ್ರು ಹೇಳ್ತಾರೆ ಈಶ್ವರ ಕೋಟಿಗಳಲ್ಲಿ ಕೆಲವ್ರನ್ನ ಆರಿಸ್ತಾರ ಹೇಗೆ ಬಂದ್ರು ಹಾಗೆ ಆ ರೀತಿಯಾಗಿ ಅದು ಅವನಿಚ್ಛೆ ಇವನಿಚ್ಛೆ ಇಲ್ಲ ಅವರು ಇವನು ಇಲ್ಲ ಅಂದ್ರೂ ಬಿಡೋದಿಲ್ಲ ಅವರು ಹೇಳ್ಕೊಂಡು ಬರ್ತಾರೆ ಆದ್ರಿಂದ ಯೋಗಕ್ಷೇಮಿ ತೆರೆಸಿ ಅಂತ ಹೇಳಿದ್ರೆ ಯಾರು ಆಧ್ಯಾತ್ಮಿಕ ಸಾಧನೆ ಮತ್ತು ಮೋಕ್ಷದಿಂದ ಮನಃ ಇವರಿಗೆ ಬರುವ ರೂಪವಾದಂತಹ ಏನಿದೆಯೋ ಅದನ್ನು ಕೂಡ ಆ ಒಂದು ಆಲೋಚನೆಯನ್ನು ಕೂಡ ಭಗವಂತನ ಪಾದಪತ್ವರಿಗೆ ಬಿಡ್ತಾರೋ ಅದು ಉಂಟ ಇದು ಎಷ್ಟು ಸೂಕ್ಷ್ಮವಾಗಿದೆ ಅಂದರೆ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಬೇಕು ಸ್ವಲ್ಪ ಕಷ್ಟ ಇತ್ತು ಇದರ ಮೇಲೆ ಆಲೋಚನೆ ಮಾಡಬೇಕು ಇದರಲ್ಲೂ ಮಮ ಇದೆಯಾ ಅಂತ ಯಾಕೆ ಅಂದ್ರೆ ನಾನೀಗ ಕೊಡ್ಲಿ ಹಾಕ್ತಾ ಇರಲ್ಲ ಈಗ ಮಮವನ್ನು ಧರಿಸಲಿಕ್ಕೆ ಇದೆಲ್ಲ ಸಾಧನೆಗಳು ಉಂಟು ಅವಾಗ ಶುದ್ಧ ಅಹಂ ಉಳ್ಕೊಡುತ್ತೆ ಮಮ ಇದೆಯಲ್ಲ ನಾನು ಸಾಧನೆಯನ್ನು ಮಾಡಿ ಭಗವಂತನನ್ನು ಸಾಕ್ಷಾತ್ಕಾರ ಪಡಿಸ್ಕೊಳ್ತೇನೆ ನನ್ನ ಸಾಧನೆ ನನ್ನ ಸಾಧನೆಗೆ ಭಂಗ ಬಂತು ನನ್ನ ಇಲ್ವಲ್ಲಿ ಶುದ್ಧವಾಗಿರ್ಬೋದು ಚಿನ್ನದ ಸರ್ಪಳಿ ಹೌದು ಅಲ್ವಾ ಚಿನ್ನದ ಸರ್ಪಳಿ ಸರ್ಪಳಿ ಕರ್ಪಳಿ ಅದು ಮಮ ಸೂಕ್ಷ್ಮತರವಾದಂತಹ ಮಮ ಅದನ್ನು ಬಿಡಬೇಕು ಕಂಪ್ಲೀಟ್ ಇನ್ಸೆಕ್ಯೂರ್ ಆಗಬೇಕು ಅಂತ ಪರ್ವತದ ಶೃಂಗದಿಂದ ನಿಮ್ಮನ್ನು ತಳ್ಳಿಬಿಡ್ತಾನೆ ನಾನು ಏನೂ ಹಿಡ್ಕೊಳೋಗಿಲ್ಲ ದಾರಿಯಲ್ಲಿ ಬೀಳುವಾಗ ಕೆಳಗಡೆ ರೆಡಿ ಇದ್ರೆ ಅವನು ಹಿಡ್ಕೊಳ್ತ ಅಷ್ಟು ಸದ್ಯ ಯಾಕೆಂದ್ರೆ ನೀನು ಬೀಳ್ತೀವಿ ಅಂದಾಗ ಏನು ಸಿಕ್ಕುತ್ತೆ ಆಸರೆ ಕೈ ಆಟೋಮ್ಯಾಟಿಕ್ ಆಗಿ ರಕ್ಷಣೆ ಮಾಡ್ಕೊಳಕ್ಕೆ ರಕ್ಷಣೆ क्षेम अदू ब नाने ना हे हम इवते मेडिटेशन मार्के आर मेले मेडिटेशन सुंदर वे आ meditation Imagine that somebody pulls you, pushes you from the very high precipice. That is just shrinkadinda, neni, higithira, gali-besta, you are over a third of a third, accidentally. Beelza, idhra. Beelza, idhra, kalpadeh maradayko. Summaye, by Allah. Meditation maradayko. Sayagantaste. Meditation maradayko. ಅದು ಕೆಲವ್ರಿಂದ ಮೆಡಿಟೇಷನ್ ಇದೆ ಅದು ತುಂಬಾ ಸುಂದರವಾಗಿದೆ ತುಂಬಾ ಭಯಾನಕವಾಗಿದೆ ಹ ತುಂಬಾ ಭಯಾನಕವಾಗುತ್ತೆ ಆವಾಗ ಬೀಳ್ತಾ ಇರ್ತೀರ ಬೀಳ್ತಾ ಇರುವಾಗ ಮಧ್ಯ ಏನೋ ಒಂದು ಈ ಪೈನ್ ವೃಕ್ಷಗಳೆಲ್ಲ ಬೀಳುತ್ತೆ ಆದ್ರೆ ಕೊಂಬೆನ ಹೀಗೆ ಹಿಡ್ಕೊಳ್ಬಾರ್ದು ಎಲೆನ ಹಿಡ್ಕೊಳಕೆ ಕೈ ಹೋಗ್ಬಾರ್ದು ಚಾಚಬಾರ್ದು ಕೈ ಹೀಗಿರ್ಬೇಕು ಹೆಡ್ ನಾನ್ ಬೀಳ್ತಾ ಇದ್ರ ತಲೆಯನ್ನ ಭೂಮಿಗೆ ಅಪ್ಪಳಸ್ಬೇಕು ಯಾವ ಟೈಮಲ್ಲಿ ಬೇಕಾದ್ರೆ ಅಪ್ಪಡಿಸ್ಕೋಬೇಕು ಮಾಡಬೇಕು ಅದು ಮಾಡ್ತಾ ಮಾಡ್ತಾ ಏನಾಗುತ್ತೆ ನಿಮ್ಮಲ್ಲಿ ಸೆಕ್ಯೂರಿಟಿ ಅದ್ಯೂರಿಟಿ ಏನಾದ್ರೆ ಯಾವ ಹಿಡ್ಕೊಳ್ಬೇಕು ಈ ಸೆಕ್ಯೂರಿಟಿ ಇದೆಯಲ್ಲ ಅತ್ಯಂತ ಸೂಕ್ಷ್ಮತಮ ಸೂಕ್ಷ್ಮತಮವಾಗಿ ನಮ್ಮಲ್ಲಿ ಈ ಬಾಹ್ಯವಾಗಿ ಈ ಆಸ್ತಿ ಪಾಸ್ತಿ ಬ್ಯಾಂಕ್ ಬ್ಯಾಲೆನ್ಸ್ ಈ ಇನ್ನೊಂದೇನೋ ಇನ್ಶೂರೆನ್ಸ್ ಏನೋ ಸಂಬಂಧಿಕರು ಆ ಸಪೋರ್ಟ್ ಈ ಸಪೋರ್ಟ್ ಸಪೋರ್ಟ್ ಅಂತ ಹೇಳ್ತಿರೋದಾ ಮೆಂಟಲ್ ಸಪೋರ್ಟ್ ಇಮೋಷನಲ್ ಸಪೋರ್ಟ್ ಎಲ್ಲ ಸಪೋರ್ಟ್ ಇದೆ ಇದೆಲ್ಲ ಸಪೋರ್ಟ್ ಭಗವಂತನ ಪಡೀಲಿಕ್ಕೆ ತೊಂದರೆ ತೊಂದ್ರೆ ಯಾಕೆಂದ್ರೆ ಅವ್ನು ಕೂತ್ಕೊಂಡು ಆಲೋಚನೆ ಮಾಡ್ತಾನೆ ಬೀಳ್ತಾ ಇದ್ತಾ ಇದೆ ಅಂತ ಓಹ್ ಇಟ್ಕೊಳ್ತಾನೋ ತೊಗೊಳಗೆ ನಾ ಬಾರ ತಲೆ ಯಾರಾದ್ರೂ ಮುಂದೆ ಬರ್ಬೋದೇ ಏನೋ ಅಂತ ಬೀಳ್ತಾ ಇದ್ದಾನೋ ಇದು ನನ್ ಭಗವಂತ ಇಟ್ಕೊಳಕಾದ್ರು ಬರ್ತಾನ ಏನೋ ಅಂತ ಭಾವ ಇಷ್ಟೋನ ಏನೋ ತಲೆಯಲ್ಲಿ ಅವ್ರು ಗೊತ್ತಾಗತ್ತದ ಸರಿ ನಾನೇನ್ ಮಾಡ್ತೀನಿ ಇದು ಆ ನಮ್ಮಲ್ಲಿರ್ತಕ್ಕಂಥ ಸೆಕ್ಯೂರಿಟಿ ಫೀಲಿಂಗ್ ಏನಿದೆಯೋ ಭಗವಂತನ ದಿನ ಉಳಿದೆಲ್ಲವೂ ನನ್ನ ಸಹಾಯಕ್ಕೆ ಬರುವುದಿಲ್ಲ ಇದು ಕಿತ್ತು ತನಕ ಹೋಗೋದಿಲ್ಲ ದ್ರೌಪದಿಗೆ ಅದೇ ಆಗಿದ್ದು ಪ್ರಾಬ್ಲಮ್ ಪ್ರಾಬ್ಲಮ್ ಆಗಿದೆ ಆಳಿದ್ರೆ ಆಕೆ ಗೆದ್ದು ಬಿಟ್ಟು ಅದರದ್ದು ಇದಕ್ಕೆ ಬ್ರದರ್ ಆಸ್ ಅಂತ ಹೇಳಿದನು ಬ್ರದರ್ ಡಾಂಕಿ ಅಂತ ಯಾರೋ ಸೈಂಟ್ ಫ್ರಾನ್ಸಿಸ್ ಆತಿಥಿ ಬ್ರದರ್ ಡಾಂಕಿ ನನ್ನ ತಮ್ಮ ಕತ್ತೆ ಅಂತ ಹಾಗೆ ಅದು ಸಂತರೆಲ್ಲ ನೋಡೋದು ಆ ರೀತಿ ಅದೇನೇ ಅಲ್ಲೇ ಯೋಗಕ್ಷೇಮಂತೆ ಈ ತೇಜತಿ ಅಂತ ಹೇಳಿದ್ರೆ ಹೀ ಯೋಗಕ್ಷೇಮ ಆಧ್ಯಾತ್ಮಿಕ ಸಾಧನೆಯ ಏನೊಂದು ಇದೆಯೋ ಫಲ ಅದನ್ನು ಕೂಡ ಸಾಧನೆ ಮತ್ತು ಅದರ ಫಲವನ್ನೂ ಕೂಡ ಭಗವಂತನಿಗೆ ಅರ್ಪಿಸತಕ್ಕಂತಹ ಒಂದು ಸಾಧನೆ ಏನಿದೆಯೋ ಅದು ಯೋಗಕ್ಷೇಮಂತ್ಯಜತಿ ಅದಾದ ನಂತರ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ ಯಹ್ ಕರ್ಮಫಲಂತ್ಯಜತಿ ಕರ್ಮಣಿ ಸನ್ಯಸ್ಯತಿ ತೋ ನಿರ್ದ್ವಂದ್ವೋತಿ ಯಹ ಕರ್ಮಫಲಂತ್ಯಜತಿ ಯಾರು ಕರ್ಮದ ಫಲವನ್ನು ತ್ಯಜಿಸುತ್ತಾರೆಯೋ ಈಗ ಇಲ್ಲಿ ಅರ್ಥ ಮಾಡ್ಕೊಳ್ಳೋದು ಕೆಲವಿದೆ ಕರ್ಮ ಅಂತ ಹೇಳಿದ್ರೆ ಏನ್ ಕರ್ಮ ಅಂತ ಇಲ್ಲಿ ನಾವು ಇದು ಮಾಡ್ಬೇಕು ಯಾಕಂದ್ರೆ ಒಬ್ಬೊಬ್ರು ವ್ಯಾಖ್ಯಾನ ಕಾರು ನೀವು ಹಲವಾರು ಪುಸ್ತಕ ನೋಡಿದ್ರೆ ತಲೆಯೆಲ್ಲ ಸ್ವಲ್ಪ ಗೆರೆದಂತೆ ಯಾಕಂದ್ರೆ ಒಬ್ಬೊಬ್ರು ಒಂದತ್ರ ಅದನ್ನ ಇಂಟರ್ಪ್ರಿಟೇಷನ್ ಮಾಡಿದ್ದಾರೆ ಇಲ್ಲಿ ಕರ್ಮ ಅಂತ ಹೇಳಿದ್ರೆ ನಾವು ಎರಡು ರೀತಿಯಲ್ಲಿ ಅರ್ಥ ಅಂತ ಇರ್ಕೊಳ್ಬಹುದು ಯಾಕೆ ಅಂತ ಹೇಳಿದ್ರೆ ಮುಂದಿನ ಸೂತ್ರಕ್ಕೆ ಅದ್ರ ಟ್ಯಾಲಿ ಆಗ್ಬೇಕು ಎಷ್ಟೊಂದು ಜನರು ಈ ವ್ಯಾಖ್ಯಾನವಾಗ ಮುಂದಿನ ಸೂತ್ರವನ್ನು ನೋಡ್ದೆ ಹಾಗೆ ಬರೆದು ಬಿಟ್ಟು ಏನಾಗುತ್ತೆ ಅಂತ ಹೇಳಿದ್ರೆ ಒಂಥರ ವಿಚಿತ್ರವಾಗಿ ಇರುತ್ತೆ ವಿಚಿತ್ರವಾಗಿ ಇರುತ್ತೆ ಒಂದೇ ಇಲ್ಲ ಇಲ್ಲಿ ಯಹ ಕರ್ಮ ತೇಜತಿ ಕರ್ಮ ಅಂತ ಕರ್ಮದಲ್ಲಿ ಎರಡು ವಿಧ ಒಂದು ಲೌಖಿಕ ಕರ್ಮಗಳು ಇನ್ನೊಂದು ವೈದಿಕ ಕರ್ಮಗಳು ಅಂತ ಶೌತ ಕರ್ಮಗಳು ಅಂತ ಇನ್ನೊಂದು ಾರ್ಥ ಕರ್ಮಗಳು ಅಥವಾ ನಿತ್ಯ ಕರ್ಮಗಳು ಸ್ಫೃತಿಗೆ ಸಂಬಂಧಪಟ್ಟವು ಮತ್ತೆ ವೇದಕ್ಕೆ ಸಂಬಂಧಪಟ್ಟವು ಅಂತ ಇದೆ ಎರಡು ಈ ವೇದಕ್ಕೆ ಸಂಬಂಧಪಟ್ಟಂತ ಕರ್ಮಗಳನ್ನು ಮುಂದಿನ ಸೂತ್ರ ಹೇಳಿದ್ದಾರೆ ನಾರದ ಮುಂದಿನ ಸೂತ್ರದಲ್ಲಿ ಹೇಳಿದ್ದಾರೆ ಆಯ್ತಾ ಇದೊಂದು ಇಂಟರ್ಪ್ರಿಟೇಷನ್ ಆಯಿತು ಇನ್ನು ಎರಡನೇ ಇಂಟರ್ಪ್ರಿಟೇಷನ್ ಅಂದರೆ ಕೆಲವರ ವ್ಯಾಖ್ಯಾನವನ್ನು ನೋಪಿದಾಗ ಕರ್ಮಾಣಿ ಅಂತ ಹೇಳಿದ್ರೆ ಎಲ್ಲ ಕರ್ಮವೂ ಆಯಿತು ವೈದಿಕ ಹಾಗೂ ಎಲ್ಲ ಕರ್ಮಗಳು ಮತ್ತು ಅದರ ಫಲ ಬಿಡುಬಿಡುದು ಇಲ್ಲಿದೆ ಮೊದಲನೇ ಒಂದು ಇದರಲ್ಲಿ ಯಹ ಯಾರು ಕರ್ಮದ ಫಲವನ್ನು ಬಿಟ್ಟು ಬಿಡುತ್ತಾರೆಯೋ ಬಿಟ್ಟುಬಿಟ್ಟು ನನಗೆ ಬೇಡ ಹೇ ಪರಮಾತ್ಮ ಈ ಕರ್ಮವನ್ನು ಮಾಡ್ತಾ ಇದರ ಫಲವೆಲ್ಲ ನಿನಗೇ ಇರಲಿ ಅಂತ ಇದರಿಂದ ಏನಾಗುತ್ತೆ ನನ್ನ ಕರ್ಮ ಅಂತ ನನ್ನ ಇದೆಯಲ್ಲ ಮಾಮ ಅದನ್ನು ನೀವು ಬಿಡ್ತಾ ಇದ್ದೀರಾ ಕರ್ಮ ಫಲವನ್ನು ಬಿಟ್ಟಾಗ ಕರ್ಮ ಫಲವನ್ನು ಹಿಡ್ಕೊಂಡಿರುತ್ತಲ್ಲ ಮಮ ಮಮತ್ವ ಅದು ಹೊರಟೋಗ ಈ ಪ್ರಾಕ್ಟಿಸ್ನಿಂದ ಈ ಅಭ್ಯಾಸದಿಂದ ಮಮತ್ವ ಅದರ ಮೇಲೆ ಹೊರಟೋಗ ಕರ್ಮಫಲವನ್ನು ಬಿಟ್ಬಿಡ್ಬೇಕು ನಿಮಿತ್ತ ಮಾತ್ರವಾಗಿ ಕರ್ಮವನ್ನು ಮಾಡಬೇಕು ನಿಮಿತ್ತ ಮಾತ್ರ ಭವ ಸವ್ಯ ಸಾಧು ಇಡೀ ಭಗವದ್ಗೀತೆಯ ಸಾರಾಂಶ ಏನು ಇದೆ ನಿಮಿತ್ತ ಮಾತ್ರ ಭವ ಸವ್ಯ ಸಾಧು ಎಲ್ಲವೋ ಸವ್ಯಸಾಚಿಯಾದ ಸ್ಥ ಅರ್ಜುನನೇ ನಿಮಿತ್ತ ಮಾತ್ರ ಭವ ಕೇವಲ ನಿಮಿತ್ತ ಮಾತ್ರ ನಾವು ಕರ್ಮಗಳನ್ನು ಮಾಡ್ತಾ ಇರೋ ನಾನೇ ಮಾಡಿಸ್ತಾ ಇರೋ ನಾನೇ ನಿಮಿತ್ತ ಮಾತ್ರ ಫಲ ನಿನಗ್ಯಾಕೆ ಅದನ್ನು ಕಟ್ಕೊಂಡು ನಿನಗೇನು ಸುಖ ಬರುತ್ತೋ ದುಃಖ ಬರುತ್ತೋ ಲಾಭ ಬರುತ್ತೋ ನಷ್ಟ ಬರುತ್ತೋ ಫೇಲ್ಯೂರ್ ಆಗುತ್ತೋ ಸಕ್ಸಸ್ ಆಗುತ್ತೋ ಕಷ್ಟ ಬರುತ್ತೋ ಸುಖ ನಿನಗೆ ಯಾಕೆ ನನ್ನ ಪಾದಗಳಿಗೆ ಯಾಕೆ ನನ್ನದು ಅಂತಕ್ಕಂ ಒಂದು ಭಾವನೆ ಇದೆಯಲ್ಲ ಅದನ್ನ ಬಿಟ್ಟು ಬಿಡುವು ಇದರಿಂದ ಕೂಡ ಮಮವನ್ನು ಅವನು ಜೀವಿಸ್ತಾನೆ ಕೇವಲ ಅಹಂದಲ್ಲಿ ಅದು ನಿಲ್ಲದ ಯಹ ಕರ್ಮ ಫಲಂತ್ಯಜಿಸಿ ಅದನ್ನೇ ಭಗವದ್ಗೀತೆಯಲ್ಲಿ ಸುಂದರವಾಗಿ ಹೇಳ್ತಾರೆ ಅಫಲ ಪ್ರೇಪ್ಸುನಾ ಕರ್ಮ ಅಫಲ ಪ್ರೇಪ್ಸುನಾ ಕರ್ಮ ಫಲಪ್ರೇಪ್ಸು ಅಂದ್ರೆ ಫಲವನ್ನ ಇಚ್ಛಿಸುತ್ತ ಮಾಡ್ತಕ್ಕಂತಹ ಕರ್ಮ ಅಫಲ ಪ್ರಯತ್ನ ಕರ್ಮ ಅಂತ ಹೇಳಿದ್ರೆ ಫಲವನ್ನು ಇಚ್ಛಿಸದೆ ಫಲವನ್ನು ಬಯಸದೆ ಕೇವಲ ಕರ್ಮಕ್ಕೋಸ್ಕರ ಮಾತ್ರ ಕರ್ಮವನ್ನು ಮಾಡತಕ್ಕಂಥದ್ದು ಇದು ಕರ್ಮಕ್ಕೋಸ್ಕರ ಮಾತ್ರ ಕರ್ಮ ಯಾಕೆ ನನ್ನ ಡ್ಯೂಟಿ ಇದೆ ಸಂಸಾರಕ್ಕೆ ಬಂದ ಮೇಲೆ ಯಜ್ಞದ ರೂಪದಲ್ಲಿ ನಾನು ಕರ್ಮವನ್ನು ಮಾಡಬೇಕು ನಾನು ಇಲ್ಲಿದ್ದಂತ ನಾನು ಬದುಕಿರುವುದಕ್ಕೆ ಇಡೀ ಸಮಸ್ತ ಸೃಷ್ಟಿ ಕಾರಣವಾಗಿದೆ ಒಂದಲ್ಲ ಒಂದು ರೀತಿಯಲ್ಲಿ ತಂದೆ ತಾಯಿಗಳು ಕಾರಣವಾಗಿದ್ದಾರೆ ಸಮಾಜ ಕಾರಣವಾಗಿದೆ ಶಿಕ್ಷಣ ಇಲಾಖೆ ಕಾರಣವಾಗಿದೆ ಕಾರಣವಾಗಿದೆ ಸರ್ಕಾರ ಕಾರಣವಾಗಿದೆ ಎಲ್ಲ ಕಾರಣವಾಗಿದೆ ಅದೊಂದು ಸೈಕಲ್ ಸೈಕಲ್ ಅದನ್ನೇ ಭಗವಂತ ಆ ಯಜ್ಞದ ರೂಪದಲ್ಲಿ ನನಗೆ ಇಟ್ಟಿದ್ದಾನೆ ಅದು ಮೂರನೇ ಅಧ್ಯಾಯ ಯಜ್ಞ ಯಜ್ಞದ ರೂಪದಲ್ಲಿ ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯೇ ಯಾರು ಇದನ್ನು ಇದು ಮಾಡುವುದಿಲ್ಲವೋ ಈ ಚಕ್ರವನ್ನ ಯಾರು ಪ್ರವರ್ತನವನ್ನು ಮಾಡುವುದಿಲ್ಲವೋ दोष बर दोष ब मेले इन मुदे अब इन स्वरस्येक कर्म फोलोमा हेल्ता यह यह अलू सो यारण कर्म कूड़ा सन्स्यते ಇದು ತಮಾಷೆ ಅಂದ್ರೆ ಇನ್ನೊಂದು ಪದವನ್ನೇ ಬೆಳೆಸ್ಬಿಟ್ಟಿದ್ದಾನೆ ಬಿಟ್ಟು ಬಿಡುವುದಲ್ಲ ಇಲ್ಲಿ ಕರ್ಮವನ್ನು ಬಿಡುವುದಲ್ಲ ಅದು ನೋಡಿ ಆ ಶಬ್ದದ ಗಮನ ಇರೋದೇ ಅಂತ ಕರ್ಮವನ್ನು ಬಿಡುವುದಕ್ಕೆ ಭಗವಂತ ಯಾವತ್ತೂ ಹೇಳಿಲ್ಲ ಭಗವಂತ ಕರ್ಮವನ್ನು ಬಿಡಬೇಡಿ ಅಂತ ಯಾವತ್ತೂ ಹೇಳಿಲ್ಲ ಆದ್ರೆ ಸನ್ಯಾಸ ಮಾಡಿ ಅಂತ ಹೇಳಿದ ಅಲ್ಲ ಸ್ವಾಮಿ ಸನ್ಯಾಸ ಅಂದ್ರೆ ಎಲ್ಲ ಬಿಡೋದಲ್ವಾ ಯಾರು ಹೇಳಿದ್ದು ನಿಮಗೆ ಸನ್ಯಾಸ ಅಂದ್ರೆ ಎಲ್ಲ ಬಿಡೋದು ಎಲ್ಲ ಬಿಡೋದು ಅದ ಮನಸ್ಸಿಂದ ಬಿಡೋದು ಮನಸ್ಸಿಂದ ಬಿಟ್ರೆ ಎಲ್ಲ ಕಡೆ ಬಿಟ್ಟಂಗೆ ಲೆಕ್ಕ ಯಾಕಂದ್ರೆ ಇರೋದೆಲ್ಲ ಮನಸ್ಸಿನಲ್ಲೇ ಸಂಸಾರ ಇರುವುದು ಮನಸ್ಸಲ್ಲೇ ಹ್ಮ ಆದ್ರಿಂದ ಇದು ಎಲ್ಲರಿಗೂ ಅನ್ವಯವಾಗುತ್ತೆ ಯಹ ಕರ್ಮ ಅಣಿ ಸನ್ಯಸ್ತೀ ಯಾರು ಎಲ್ಲ ಬಗೆಯ ಕರ್ಮಗಳನ್ನು ಕೂಡ ಸನ್ಯಾಸ ಮಾಡ್ತಾನೋ ಸನ್ಯಾಸ ನ್ಯಾಸ ಅಂದ್ರೆ ಬಿಡುವುದು ಸನ್ಯಾಸ ಅಂದ್ರೆ ಎಲ್ಲ ರೀತಿಯಿಂದ ಕೂಡ ಅರ್ಥಿಸಿ ಬಿಡುವುದು ಎಲ್ಲ ರೀತಿಯಂದು ಅರ್ಥಿಸಿ ಬಿಡ್ತಕ್ಕಂಥ ಇದು ಯಾಕೆ ಹೇಳಿರ್ಬೇಕು ಅವನು ತಮಾಸೆ ಅಂದ್ರೆ ಇಲ್ಲೇ ಯಾಕೆ ಹೇಳ್ಬೇಕು ಕರ್ಮ ಫಲವನ್ನು ಬಿಟ್ಟದ್ಮೇಲೆ ಬಿಟ್ಟ ಮೇಲೆ ಇನ್ಯಾವ್ ಈಗ ನಾನು ಕರ್ಮಫಲ ನನಗೆ ಬೇಡ ಆದರೂ ಕೂಡ ಕರ್ಮಫಲದ ಇಚ್ಛೆ ನಾನು ಮಾಡ್ತಾ ಇಲ್ಲ ಇಂತಿಷ್ಟಿದ್ ಮಾಡಬೇಕು ನಾನು ಹೀಗೆ ಮಾಡಬೇಕು ಹಾಗೆ ಮಾಡಬೇಕೇನಿಲ್ಲ ಆದರೂ ಕೂಡ ನನ್ನ ಕರ್ಮ ನೋಡ್ರಿ ಹೀಗೆ ಲೋಕೋದ್ಧಾರ ಮಾಡ್ತಾ ಇದ್ದೀವಿ ನಾವು ಲೋಕ ಸಂಗ್ರಹ ಮಾಡ್ತಾ ಇದ್ವಿ ಗೊತ್ತಾ ನಮ್ಮನ್ನು ನೋಡ್ಕೊಂಡು ಎಷ್ಟೊಂದು ಜನ ಉದ್ಧಾರ ಆಗ್ತಾ ಇದ್ರೆ ಗೊತ್ತಾ ನನ್ನ ಕರ್ಮ ರೀ ಇದು ಎಷ್ಟು ಲೋಕಸೇವೆ ಮಾಡ್ತಾ ಇದೀ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀರಿ ನನ್ನ ಬಂತ ನನ್ನ ಬಂದಾಗ ಅಲ್ಲಿ ಸರ್ಪಳಿ ಬಂತ ಸರ್ಪಳಿ ಬಂದಾಗ ಅವನು ಬಂದ ಇಲ್ಲ ಅವನು ಬಂದಾಗ ಆಗಿಲ್ಲ ಆದರೆ ಸರ್ಪಳಿ ಕಟ್ ಮಾಡಬೇಕಾದ್ರೆ ಕರ್ಮ ಕೂಡ ನೀನು ಮಾಡ್ತಾ ಇಲ್ಲ ಇಲ್ಲಿ ಕರ್ಮ ಕೂಡ ನೀನು ಮಾಡ್ತಾ ಇಲ್ಲ ನಾನು ಮಾಡಿದೆ ಅಂತ ಹೇಳೋಂಗಿಲ್ಲ ನಾನು ಮಾಡಿದೆ ಅಂತ ಕೂಡ ಹೇಳೋಂಗಿಲ್ಲ ಯಾಕೆ ಅಂದರೆ ನನ್ನ ಆ ಕರ್ಮ ನನ್ನದು ಅನ್ನೋದು ಕೂಡ ಇವನು ಭಗವಂತನ ಪಾದಕೊಳ್ಳಿ ಅರ್ಥಕ್ಸ್ತಾನೆ ಹೇ ಪರಮಾತ್ಮ ನಿನ್ನ ಶಕ್ತಿ ಇದ್ರೆ ಈ ಪ್ರಾಣಗಳು ಓಡ್ತಾ ಇದೆ ಪ್ರಾಣಶಕ್ತಿಯಿಂದ ಕ್ರಿಯಾಶಕ್ತಿ ನಡೀತಾ ಇದೆ ಪ್ರಾಣಶಕ್ತಿ ಇಲ್ಲೇ ಹೋದರೆ ನಾನು ಶವ ಶಕ್ತಿ ಎಲ್ಲೆ ಈ ಶಿವ ಶವ ಎಲ್ಲಿ ತನಕ ಶಕ್ತಿ ಇದ್ದಾಳೋ ಅಲ್ಲಿ ತನಕ ಇವನು ಶಿವ ಇಲ್ಲದೆ ಹೋದರೆ ಅವನು ಪರಾಶಿವ ಪರಶಿವ ಅವನಲ್ಲಿ ಯಾವ ಮೂಮೆಂಟೂ ಇಲ್ಲ ಅವನು ಅದೇ ಹೀಗೆ ಇರ್ತಾನೆ ಅವನ್ನ ಗ್ರಾಸ್ ಮಾಡೋಕ್ಕೂ ಆಗುದಿಲ್ಲ ಅವನ ಗ್ರಾಸ್ಪಿಂಗ್ ಸಿಗ್ತಾನೆ ಅಂತ ಹೇಳಿದ್ರೆ ಆ ಶಕ್ತಿ ಇದೆ ಅಂತ ಅರ್ಥ ಅದು ಶಕ್ತಿ ಇದಾರೆ ಅಂತ ಅರ್ಥ ಅದೇ ಆ ಒಂದು ಆ ಕಾಳಿ ಶಿವನ ಎದೆ ಮೇಲೆ ನರ್ತನ ಮಾಡುವಂಥ ಪ್ರತೀಕಕ್ಕೆ ಅದೇ ಸಂಕೇತ ಅದೇ ಸಂಕೇತ ಅದು ಎಷ್ಟೋ ಜನಕ್ಕೆ ಅರ್ಥವಾಗುವುದಿಲ್ಲ ಇಲ್ಲಿನವರಿಗೆಲ್ಲ ಬಹುಶಃ ಸೌತ್ ಇಂಡಿಯನ್ಗೆಲ್ಲ ತುಂಬಾ ಜನ ಕೆಲವು ಸಾಂಗ್ಗಳು ಕೂಡ ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು ಇದೇನಿದು ಹೆಂಟಿ ಬಂದು ಗಂಡನ ಎದ ಕುಣಿತಾ ಇದಲ್ಲ ಅಂತ ಹೇಗೆ ಅರ್ಥವಾಗಿತ್ತು ಅವ್ರಿಗೆಲ್ಲ ಹ್ಮ್ ತಂತ್ರದ ಒಳಗೊಟ್ಟು ತಂತ್ರದಲ್ಲಿ ಎಷ್ಟೊಂದು ಸಂಕೇತಗಳಿದೆ ಸಂಕೇತ ಸಿಂಬಲ್ ಎಲ್ಲ ನಮ್ಮ ಧರ್ಮವೂ ಕೂಡ ಸಿಂಬಲ್ಸ್ ಇಂದ ಒಳಗೊಂಡಿದೆ ಎಲ್ಲ ಸಂಕೇತಗಳಿಂದ ಒಳಗೊಂಡಿದೆ ಸಂಕೇತಗಳು ಆ ಸಂಕೇತಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅದರಿಂದ ಬಹಳ ಉಪಯೋಗವನ್ನು ನಾವು ಪಡೀಬಹುದು ಪ್ರತಿಯೊಂದು ಕೂಡ ಸಂಕೇತವೇ ಹೀಗಂದ್ರೆ ಒಂದು ಸಂಕೇತ ಹೀಗಂದ್ರೆ ಒಂದು ಸಂಕೇತ ಹೀಗಂದ್ರೆ ಒಂದು ಸಂಕೇತ ಪೂಜೆಯಲ್ಲೂ ಉಪೇಕ್ಷತೆ ಒಂದೊಂದು ಸಂಕೇತ ಒಂದೊಂದು ಸಂಕೇತದಿಂದ ಅಪೂರ್ವವಾದಂತಹ ಒಂದು ಶಕ್ತಿ ಅದು ಉದ್ಭವಿಸ್ತದೆ ನಾನು ಭಾವಿಸಿದಾಗ ಮಾತ್ರ ಗೊತ್ತಾಗುತ್ತೆ ಪೂಜೆ ಹೇಗಿರುತ್ತೆ ಅಂತ ಅದಕ್ಕೆ ಶ್ರೀರಾಮಕೃಷ್ಣ ಪೂಜೆಗೂ ಬೇರೆಯವ್ರ ಪೂಜೆಗೂ ಅಷ್ಟು ವ್ಯತ್ಯಾಸ ಇದೆ ಅವರ ಒಮ್ಮೆ ಈ ರೋಕ್ಷಣೆಯಲ್ಲಿ ಸುಮ್ಮನೆ ಹಾಕ್ಕೊಂಡು ಆ ಅಗ್ನಿ ಆ ರಮ್ಮನಂತ ಹೀಗೆ ಹಾಕಿಬಿಟ್ರೆ ಸಾಕು ಅದು ಅಗ್ನಿ ಉತ್ಪತ್ತಿ ಆಗ್ತದೆ ಸೂಕ್ಷ್ಮವಾಗಿ ಅಗ್ನಿ ಉತ್ಪತ್ತಿ ಆಗ್ತದೆ ಯಾಕೆ ಅಂದರೆ ಅಲ್ಲಿ ಹಾಗೆ ಭಾವಿಸ್ತಾ ಇದ್ದೇವೆ ಕಾಣ್ತಾ ಇದ್ದೇವರು ಹಾಗೆ ಇಲ್ಲದೆ ಅದು ಸುಮ್ಮನೆ ಕಾಟಾಚಾರವಾಗಿತ್ತು ಏನು ಉಪಯೋಗ ಇಲ್ಲ ಹಾಗೆ ಈ ಕರ್ಮ ನಾನು ಹೇಳ್ದಂದ್ರೆ ಈ ಕರ್ಮ ಈ ಕರ್ಮ ನಾನು ಮಾಡಿದೆ ಅಂತಕ್ಕಂಥ ಒಂದು ಕರ್ಮ ಇದೆಯಲ್ಲ ಅದು ಯಾವಾಗ ನಾವು ಬಿಡ್ತೇವೆಯೋ ಆಗ ಅದು ನಮ್ಮನ್ನು ಬಿಡುತ್ತೆ ಯಾವಾಗ ನಾವು ನಾನು ಮಾಡಿದೆ ಅನ್ನೋದು ಬಿಡುದಿಲ್ಲವೋ ಅದ್ ನಮ್ಮನ್ನು ಹಿಡ್ಕೊಡುತ್ತೆ ಇಷ್ಟೇ ಸ್ವಾರಸ್ಥ್ಯ ಅದ್ ನಮ್ಮನ್ನು ಹಿಡಿಬೇಕಾ ನಾವು ಅದನ್ನ ಹಿಡಿಬೇಕಾ ನೋಡ್ತೀವಿ ಯಾವಾಗ ನಾವು ಅದನ್ನ ಬಿಟ್ಟು ಕೆಲಸ ಮಾಡ್ತೀವ್ಯೋ ಆಗ ನಿಜವಾಗಿ ನಾವು ಅದನ್ನ ಹಿಡ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅಂತ ತುಂಬ ಗೂಢವಾಗಿದೆ ಅಕರ್ಮಕೃತ್ ಕರ್ಮಕೃತ್ ಅನ್ನುವಂತಹ ಒಂದು ಇದನ್ನ ಹೇಳ್ತಾ ಇದ್ದೀನಿ ನಾನು ಭಗವದ್ಗೀತೆಯಲ್ಲಿ ಯಾರು ಕರ್ಮ ಮಾಡಿದ್ರೂ ಕರ್ಮ ಮಾಡದಂತೆ ಆಗುವುದಿಲ್ಲವೋ ಯಾರು ಕರ್ಮ ಮಾಡದಂತೆ ಕಾಣದೇ ಇರಿದ್ರೂ ಕೂಡ ಕರ್ಮ ಎಲ್ಲ ಬಗೆಯ ಕರ್ಮವನ್ನು ಮಾಡ್ತಾ ಇದ್ದಾನೆ ಹೇ ಕೃಷ್ಣ ಅದು ಸ್ವಾರಥ್ಯ ಕರ್ಮದ ಸ್ವಾರಥ್ಯ ಅದು ಕರ್ಮಾಣಿ ಸನ್ಯಸ್ಥತೆ ಅಂದರೆ ಹಾಗೆ ಆ ನಾ ಮಾಡ್ತಾ ಇದ್ದೆ ಅನ್ನೋದು ಬಿಡು ಬಿಟ್ಟನ್ನು ಬಿಟ್ಟು ಯಾರು ಕೇವಲ ಪ್ರಕೃತಿಯ ಕ್ರಿಯಮಾಣ ಈ ಸರ್ವಶಃ ಕೇವಲ ಪ್ರಕೃತಿ ಮಾತ್ರ ಈ ಕೆಲಸವನ್ನು ಮಾಡ್ತಾ ಇದೆ ಗುಣ ಗುಣೇಶು ವರ್ತಂತೆ ಇತಿಮತ್ವ ಕೇವಲ ಮೂರು ಗುಣಗಳು ತಮ್ಮಲ್ಲೇ ಆಗಿ ಮಾಡ್ತಾ ಅಂತ ಯಾರು ಆ ಒಂದು ದೃಢವಾದ ಜ್ಞಾನದಿಂದ ಹಗಲು ಇರಲು ಕೆಲಸ ಮಾಡ್ತಾ ಕೂಡ ಅವನು ಕೆಲಸ ಮಾಡದೇ ಇರುವ ಹಾಗೆ ಅದನ್ನೇ ಹೇಳಿದ ಸರ್ವ ಕರ್ಮಾಣಿ ಮನಸಾ ಸನ್ಯಸ್ಯ ಆಸ್ತೆ ಸುಖಂ ವಶಿ ನವದ್ವಾರೆ ಪುರೇ ದೇಹಿ ನೈವಗುರುವನ್ ನ ಕಾರಣ ಅಂತ ಪ್ರಾಮಿಸಿತು ಏನಿದು ಇದು ಶ್ಲೋಕದ ಅರ್ಥ ಸರ್ವಕರ್ಮಾಣಿ ಎಲ್ಲ ಕರ್ಮಗಳನ್ನು ಕೂಡ ಮನಸ್ಸಿನಲ್ಲಿ ಸನ್ಯಸ್ಯ ಮನಸ್ಸಿನಲ್ಲೇ ತ್ಯಜಿಸಿ ಸುಖಂ ವಶಿ ಆಸ್ತೆ ಯಾರು ಸುಖವಾಗಿ ಎಲ್ಲ ಇಂದ್ರಿಯಗಳನ್ನು ನಿಗ್ರಹಿಸಿದವನಾಗಿ ಇರುತ್ತಾನೆಯೋ ಆಸ್ತೆ ಇರುತ್ತಾನೆಯೋ ನವದ್ವಾರೇ ಪುರೆಯಲ್ಲಿ ಒಂಬತ್ತು ದ್ವಾರಗಳಿರುವಂತಹ ಈ ದೇಹದಲ್ಲಿ ಇದ್ದರೂ ಕೂಡ ನೈವಕುರ್ವನ್ ಅವನು ಮಾಡ್ತಾ ಇಲ್ಲ ನಟ ಆರ ಏನು ಮಾಡಿಸುತ್ತಾ ಇಲ್ಲ ಕೂಡ ಅವನು ಫ್ರೀ ಬರ್ಡ್ ಅಂತ ಬೇರೆಯವರು ಕಾಣಿಸ್ತಾ ಏನು ಇಷ್ಟೊಂದು ಬಿದ್ದಾನಲ್ಲ ಅಂತ ಆದ್ರೆ ಅವನಿಗೆ ಏನು ಮಾಡ್ತಾ ಇಲ್ಲ ಅದನ್ನೇ ಭಗವಂತ ಹೇಳೋದಾಗ ಒಂದ್ರು ಅವನ್ ಕೊಂದಲ್ಲ ಅಂತ ಮಹತ್ವ ಇಲ್ಲ ಅದು ನಿತ್ಯ ಸಂನ್ಯಾಸಿ ಯೋನ ದ್ವೇಷಿನ ಕಾಂಕ್ಷಿ ನಿರ್ದ್ವಂದ್ವೋ ಕಿ ಮಹಾಬಾಹೋ ಸುಖಂ ಬಂದಾತ್ರ ಮುಚ್ಚತೆ ಇದು ಮುಂದಿನ ಸ್ಟೆಪ್ ತೋ ನಿರ್ದ್ವಂದ್ವೋದು ಇದು ಎರಡರಿಂದ ಏನಾಗುತ್ತೆ ಅಂತ ಇದು ಎರಡರಿಂದ ಏನಾಗುತ್ತೆ ಯಾರು ಕರ್ಮ ಬಿಟ್ಟು ಕರ್ಮವನ್ನು ನಾನು ಮಾಡ್ತಾ ಅಂತ ಭಾವನೆಯನ್ನು ಬಿಡ್ತಾರ ಅವರಿಗೆ ಫಲ ಏನು ಕಥೋ ಅದರಿಂದ ಆ ಕಾರಣದಿಂದ ತಸ್ಮಾತ್ ಅದರಿಂದ ನಿರ್ದ್ವಂದ್ವೋ ಅವನು ದ್ವಂದ್ವಕ್ಕೆ ಅತೀತನಾಗುತ್ತಾನ ಭವೀ ಆಗುತ್ತಾನೆ ದ್ವಂದ್ವ ಅಂದ್ರೆ ಏನು ಸುಖ ದುಃಖ ಶೀತ ಉಷ್ಣ ಹರ್ಷ ಶೋಕ ಇತ್ಯಾದಿ ಇವೆಲ್ಲ ದ್ವಂದ್ವ ಹಾಗಿದ್ರೆ ಇದರಲ್ಲೂ ಮಹತ್ವ ಇದೆಯಾ ಇದೆ ಅದರಲ್ಲಿ ಅಲಿಕೆ ಹೇಳ್ತಾ ನಾನು ಸುಖವಾಗಿದ್ದೇನೆ ನಾನು ದುಃಖವಾಗಿದ್ದೇನೆ ನನ್ನ ದುಃಖ ನನ್ನ ಸುಖ ನನಗೂ ತುಂಬ ಖುಷಿಯಾಗಿದೆ ಅಯ್ಯೋ ನನಗೆ ತುಂಬ ಡಿಜೆಕ್ಷನ್ ಅಯ್ಯೋ ನನಗೆ ಎಷ್ಟು ಚಳಿ ಆಗ್ತಾ ಇದೆ ಅಯ್ಯೋ ಎಷ್ಟು ಸೆಕೆ ಆಗ್ತಾ ಇದೆಯಪ್ಪ ನನಗೆ ಇವೆಲ್ಲ ದ್ವಂದ್ವ ಆ ನನ್ನ ಸೆಕೆ ನನ್ನ ಚಳಿ ಅಥವಾ ನನ್ನ ಇದು ಏನೇನಿದೆಯೋ ನನ್ನ ದ್ವಂದ್ವ ಆಯ್ತು ಮಮತ್ವ ಈ ಮಮತ್ವವನ್ನು ಕೂಡ ಅವನು ಮೀರಿ ನಿರ್ದ್ವಂದ್ವನಾಗ್ತಾನೆ ಯಾವಾಗ ಅವನು ಕರ್ಮ ಫಲವನ್ನು ಕರ್ಮಗಳನ್ನು ಬಿಡುತ್ತಾನೆಯೋ ಕೇವಲ ಪ್ರಕೃತಿ ಮಾತ್ರ ಮಾಡ್ತಾ ಇದ್ದಾನೆ ಅಂತ ಹೇಳಿ ಭಾವಿಸ್ತಾನೆಯೋ ಆ ಈ ದ್ವಂದ್ವಿಗೆ ಅತೀತನಾಗ್ತಾನೆ ದ್ವಂದ್ವಗಳಿಗೆ ಅತೀತನಾದಾಗ ಮಮತ್ವ ಹೊರಟೋಗುತ್ತೆ ಕೇವಲ ಅಶುದ್ಧವಾದಂತಹ ಆ ಮಗುವಿನ ಅಹಂ ಉಳ್ಕೊಡುತ್ತೆ ಆ ಮಗುವಿನ ಅಹಂ ತಾಯಿಯ ಪಾದಗಳಿಗೆ ಮಗುವಿನ ಅಹಮ ಸಮರ್ಪಣೆ ಆಗಿಬಿಡುತ್ತೆ ಸಮರ್ಪಣೆಯಾದಾಗ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂತರಂತಿದೆ ಇಲ್ಲಿಗೆ ಬಂದೇ ಬರುತ್ತೆ ಇದು ಸರ್ಕಲ್ ಇಲ್ಲೇ ಹೀಗೇ ಹೋಗ್ಬೇಕಲ್ಲ ಇದೆಲ್ಲ ಸೂತ್ರಲ್ಲೂ ಹಾಗೆ ಹೋಗ್ಬೇಕು ಮುಂದಿನ ಸೂತ್ರದಲ್ಲೂ ಕೂಡ ಅದರಲ್ಲಿ ಹೇಳ್ತೇನೆ ವೇದ ಅಂದ್ರೆ ಏನು ಅಂತ ಬೇರೆ ವ್ಯಾಖ್ಯಾನ ಕಾರಕಾರ ಏನು ಇನ್ನೊಂದು ಯಾವ ರೀತಿಯ ವೇದ ಅಂತ ಒಂದು ಶಬ್ದವನ್ನು ತೆಗೆದುಕೊಳ್ಳಬಹುದು ಅದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಪೂರ್ಣಮದಃಪೂರ್ಣಮಿ ಪೂರ್ಣಾತ್ಪೂರ್ಣಮೇರ್ಣಮದಯ ಪೂರ್ಣಮೇವಶಿಷ್ಯತೆ ಓ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ ಶ್ರೀಕೃಷ್ಣರ್ಪಣವಸ್ತು